ದಿಡಲ ಪದ್ಮವು ಶೋಭಿಸುವುದು ಶೋಭಿಬುತು ಕಂಠದಲ್ಲಿ ಮುಖ್ಯಪ್ರಾಣ ತನ್ನಯ ಸುಧತಿಯೊಂದಡಗೂಡಿ ಹಂಸೋಪಾಸನೆಯ ಮಾಳ್ಪ ಉದಕವನ್ನಾದಿಗಳಿಗೆ ಅವಕಾಶದನು ತಾನಾಗಿದ್ದು ಉದಾನಾವಿದನು ಶಬ್ದವನುಡಿದು ನುಡಿಸುವ ಸರ್ವಜೀವರುಳು ಮೂಲಾಧಾರ ಮೂಲಾಧಾರದಿಂದ ಸುಷುಮನ ನಾಡಿ ಮೇಲಕ್ಕೆ ಬಂದಿದೆ ಆ ಸುಷುಮನಾನಾಡಿಯಲ್ಲಿರತಕ್ಕಂತಹ ಚತುರ್ದಳ ಪದ್ಮ ದ್ವಾದಶ ದಳಪದ್ಮ ಅಷ್ಟದಳ ಪದ್ಮ ವಿವರಣೆ ಮಾಡಿದ್ದಾರೆ ಈ ಸುಷುಮನ ನಾಡಿಯ ಬಗ್ಗೆ ನಿನ್ನೆಯೊಬ್ಬರು ಪ್ರಶ್ನೆ ಮಾಡಿದರು ಅದೇ ಯಾಕೆ ನಮ್ಮನ್ನೇ ಹೇಳಿದ್ದೆ ಸುಷುಮನ ನಾಡಿ ಯಾರ ಪರೀಕ್ಷೆಗೂ ಸಿಕ್ಕುದಿಲ್ಲ ಅಂತ ಅವ್ರು ಕೇಳಿದ್ರು ಸ್ಕ್ಯಾನಿಂಗ್ ಎಲ್ಲ ಮಾಡಿದರೆ ಹೇಗೆ ಎಕ್ಸ್ ರೇ ತೆಗೆದರೆ ಹೇಗೆ ಅಂತ ಅದಕ್ಕೆ ಒಂದು ಮಾತು ಹೇಳಬೇಕಿಲ್ಲಿ ದಾಸರೇ ಹೇಳಿರ್ತಕ್ಕಂತಹ ವಿವರಣೆ ಇದೆ ಈ ನಾಡಿಯ ಬಗ್ಗೆ ಕೇಶ ಸಾಸಿರವಿದ ವಿಭಾಗವ ಗೈಸಲೆ ಎನಿತು ಅನಿತು ಇಹ ಸುಷುಮ್ನೂ ಆ ವ್ಯಾಪಿಸುವುದು ಈ ದೇಹ ಮಧ್ಯದಲ್ಲಿ ಆ ಸುಷುಮನಕ್ಕೆ ವಜ್ರಕ ಆರ್ಯ ಪ್ರಕಾಶಿನಿ ವೈದ್ಯಗಳಿಹವು ಪ್ರದೇಶದಲ್ಲಿ ಪಶ್ಚಿಮಕ್ಕೆ ಉತ್ತರ ಪೂರ್ವ ದಕ್ಷಿಣಕ್ಕೆ ಅಂತ ವರ್ಣಪ್ರಕ್ರಿಯಾ ಸಂಧಿಯಲ್ಲಿ ಹದಿನೇಳನೆಯ ನುಡಿಯಲ್ಲಿ ದಾಸರದನ್ನು ವಿವರಿಸ್ತಾರೆ ಅಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಸುಷುಮನ ನಾಡಿ ಎಷ್ಟು ಉದ್ದ ಎಷ್ಟು ಅಗಲ ಎಷ್ಟು ದಪ್ಪ ಅದನ್ನು ಲೆಕ್ಕಾಚಾರ ಮಾಡ್ತಾರೆ ಮೆಷರ್ಮೆಂಟ್ ಮಾಡ್ತಾನೆ ಸುಲಭ ಎಸ್ ಸುಷುಮನ ನಾಡಿ ಎಷ್ಟು ದಪ್ಪ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಭಾರಿ ಸುಲಭ ನಾವೇನು ಮಾಡಬೇಕು ಒಂದು ದಾಸರು ಉಪಾಯ ಹೇಳಿದ್ರು ತಲೆ ಕೂದಲು ಒಂದು ತಲೆ ಕೂದಲು ತಗೊಂಡ್ರೆ ಯಾರು ತೆಗೆಯೋದು ಬೇಡ ಸುಮ್ಮನೆ ತಲೆಯಲ್ಲಿ ತೆಕೊಂಡ್ರೆ ಸಾಕಷ್ಟು ಮನಸ್ಸಿನಲ್ಲಿ ಒಂದು ತಲೆ ಕೂದಲು ತೆಕೊಂಡು ಅದನ್ನು ಅವರು ಹೇಳಿದರು ಸಾವಿರವಿದ ವಿಭಾಗವ ಮಾಡಿ ಸಾವಿರ ಪೀಸ್ ಮಾಡಬೇಕು ಅದು ಹೇಗೆ ಅಡ್ಡಕ್ಕೆ ಸಾವಿರ ಪೀಸ್ ಮಾಡಬಹುದು ಉದ್ದಕ್ಕೆ ಸಾವಿರ ಪೀಸ್ ಮಾಡಬೇಕು ಸಾವಿರ ತುಂಡು ಮಾಡಬೇಕು ಸಾವಿರ ತುಂಡು ಮಾಡಿದರೆ ಸಾವಿರಾರು ತುಂಡು ಮಾಡಿದರೆ ಅದರ ಒಂದು ತುಂಡು ಉಂಟಲ್ಲ ಅಷ್ಟು ದಪ್ಪ ಇದೆ ಸುಷುಮನ ನಾಡಿ ಎಷ್ಟು ಗೊತ್ತಾಯ್ತಲ್ಲ ದಾಸರಿ ಹೇಳೋದಷ್ಟೇ ಕೇಶ ಸಾಸಿರವಿದ ವಿಭಾಗ ಗೈಸಲು ಎನಿತು ಅನಿತಿಹ ಸುಷುಮ್ನವು ಅದು ಸಾವಿರ ತು ಕುಹೋಳು ಮಾಡಿದರೆ ಎಷ್ಟು ದಪ್ಪನೋ ಅಷ್ಟು ದಪ್ಪ ಸುಶುಮ ಆಡಿ. ಒಂದು ತಲೆ ಕೂದಲೇ ಹುಡುಕುವುದು ಕಷ್ಟ ನಮಗೆ ಎಲ್ಲಿಯಾದರೂ ತಲೆ ಕೂದಲು ಬಿತ್ತು ಅಂತಂದ್ರೆ ಗೊತ್ತಾಗುವುದಿಲ್ಲ ಅನ್ನದಲ್ಲಿ ಬಿದ್ದರೆ ಗೊತ್ತಾಗುವುದಿಲ್ಲ ಗೊತ್ತಾಗುವುದು ಗಂಟಲಲ್ಲಿ ಸಿಕ್ಕಿದಾಗಲೇ ಮತ್ತೆ ಇದ್ದವರಿಗೆಲ್ಲ ಊಟ ಇಲ್ಲ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂತಹದ್ದು ತಲೆ ಕೂದಲು ಅದನ್ನು ಸಾವಿರ ಪೀಸ್ ಮಾಡಬೇಕು ಅದರ ಒಂದು ಭಾಗ ಅಂದ್ರೆ ಎಷ್ಟು ಸೂಕ್ಷ್ಮ ಇರಬೇಕದು ಸುಷುಮನಾ ನಾಡಿ ಯಾವುದಕ್ಕೂ ಎಟಕ್ವಂತಹದ್ದಲ್ಲ ಅತೀಂದ್ರಿಯವಾಗಿರತಕ್ಕಂತಹ ಅದೊಂದು ನಾಡಿ ಅದು ಎಲ್ಲಿಂದ ಎಲ್ಲಿವರೆಗೆ ವ್ಯಾಪಿಸಿದೆ ಅಂತಂದ್ರೆ ಆಶಿರ ಆಶಿರ ಆಶಿರದಿ ವ್ಯಾಪಿಸಿದ ಈ ದೇಹ ಮಧ್ಯದಲ್ಲಿ ಈ ದೇಹದ ಮಧ್ಯದಲ್ಲಿ ಶಿರದ ತನಕ ತಲೆಯ ತನಕ ವ್ಯಾಪಿಸಿರತಕ್ಕಂತಹದ್ದು ಸುಷುಮನ ನಾಡಿ ಆದ್ರಿಂದಲೇ ಈ ಜೀವ ಸುಷಮನ ನಾಡಿಯ ಮೂಲಕ ಈ ಚತುರ್ದಳ ಅಷ್ಟದಳ ಹಾಗೆ ದ್ವಿದಳ ನಾಲ್ಕು ದಳ ಹನ್ನೆರಡು ದಳ ಪದ್ಮಗಳ ಮೂಲಕ ಮೇಲಕ್ಕೆ ಬಂದು ಬ್ರಹ್ಮನಾಡಿಯ ಮೂಲಕ ಮೇಲಕ್ಕೆ ಹೋಗುವಂತಹದ್ದು ಅದರಿಂದ ಸುಷುಮ್ನೆಯ ಮಾರ್ಗ ಈ ದೇಹದ ಮಧ್ಯದಲ್ಲಿ ಆ ವ್ಯಾಪಿಸಿ ಶಿರದ ತನಕದು ವ್ಯಾಪಿಸಿದೆ ನಾಡಿ ಇಲ್ಲಿಂದ ಅಲ್ಲಿವರೆಗೆ ತುಂಬಿರತಕ್ಕಂತಹದ್ದು ಸುಷುಮನ ನಾಡಿ ಆ ಸುಷುಮ್ನಕ್ಕೆ ಅದನ್ನು ಮೊನ್ನೆ ಹೇಳಿದ್ದೆ ವಜ್ರಕ ಆರ್ಯಕ ಪ್ರಕಾಶಿಕ ವೈದ್ಯ ಅಂತ ನಾಲ್ಕು ಉಪನಾಡಿಗಳು ಸುತ್ತ ಇದೆ ವಜ್ರಿಕಾ ಅದು ಪಶ್ಚಿಮಕ್ಕೆ ಅಂತ ದಾಸರು ಹೇಳುತ್ತಾರೆ ಆರ್ಯಕ ಅದು ಎಡಭಾಗಕ್ಕೆ ಪೂರ್ವಕ್ಕೆ ಪ್ರಕಾಶಿನಿ ದಕ್ಷಿಣಕ್ಕೆ ವೈದ್ಯಗಳಿ ಹವು ಅಂತ ಆ ಸುಷುಮನ ನಾಡಿಯ ಪರಿಚಯವನ್ನು ಸುಂದರವಾಗಿ ದಾಸರು ಆ ವರ್ಣ ಪ್ರಕ್ರಿಯಾ ಸಂಧಿಯಲ್ಲಿ ಮಾಡಿ ಒಂದು ಮಾತು ಹೇಳುತ್ತಾರೆ ಈ ಅಷ್ಟದಳ ಪದ್ಮವನ್ನು ನೋಡಿ ದ್ವಿಧಳ ಪದ್ಮಕ್ಕೆ ನಾವು ಹೋಗ್ತಾ ಇದ್ದೇವೆ ಸುಮ್ಮನೆ ಆ ಅಷ್ಟದಳ ಪದ್ಮದಲ್ಲಿರುವಾಗ ಏನ್ ನಡೆಯುತ್ತದೆ ಅದನ್ನು ದಾಸರಿ ಬಹಳ ಸೊಗಸಾಗಿ ಅದು ವರ್ಣ ಪ್ರಕ್ರಿಯೆಯ ಸಂಧಿಯಲ್ಲಿ ಹೇಳುತ್ತಾರೆ ಮಾತೃಕಾ ಸಂಧಿಯಲ್ಲಿ ಅದನ್ನು ನಿನ್ನೆ ನೋಡಿದ್ದೇವೆ ಹೃದಯದೊಳಗೆ ಇಹ ಅಷ್ಟದಳ ಕಮಲದ ಹೃದಯದ ಒಳಗೆ ಇಹ ಅಷ್ಟದಳ ಕಮಲದ ಒಳಗೆ ಪ್ರಾದೇಶ ನಾಮಕ ಅಂತ ಹೇಳುವಾಗ ಅಷ್ಟದ ಕಮಲವನ್ನು ನಾವು ನೋಡಿದ್ದೇವೆ ಆ ಅಷ್ಟದ ಕಮಲದಲ್ಲಿ ಎಂಟು ದಳಗಳಿವೆ ಎಂಟು ಅದಕ್ಕೆ ವಿಭಾಗ ಇದೆ ಆ ಪದ್ಮದಲ್ಲಿ ಎಂಟು ದಳಗಳ ಎಂಟು ಎಲೆಯ ಪದ್ಮ ಅದು ಎಂಟು ಎಸಳು ಇದೆ ಅದು ಪದ್ಮದಲ್ಲಿ ಆ ಎಂಟು ಎಸಳು ಪದ್ಮದಲ್ಲಿ ಎಷ್ಟೆಲ್ಲ ತುಂಬಿದೆ ಆ ಹೃದಯದ ಪದ್ಮದಲ್ಲಿ ಅಧ್ಯಾತ್ಮ ಚಿಂತಕರುದನ್ನು ಗಮನಿಸಬೇಕಾದ ಅಂಶ ಅದನ್ನು ಹೇಳ್ತಾ ಅಲ್ಲಿ ಭಗವಂತನ ಎಂಟು ರೂಪಗಳಿವೆ ಅಂತ ಹೇಳ್ತಾರೆ ಪೂರ್ವ ಆಗ್ನೇಯ ದಕ್ಷಿಣ ಪಶ್ಚಿಮ ವಾಯವ್ಯ ಉತ್ತರ ಈಶಾನ ಅಂತ ಹೀಗಿಟ್ಟುಕೊಂಡ್ರೆ ಎಂಟು ದಿಕ್ಕಿನಲ್ಲಿ ಎಂಟು ದಳಗಳಲ್ಲಿ ಭಗವಂತನ ಎಂಟು ರೂಪಗಳಿವೆ ಅಂತ ನಾವು ಚಿಂತನೆ ಮಾಡಬೇಕಾದ್ರು ಯಾವುದು ಎಂಟು ರೂಪಗಳು ಹೇಳ್ತಾರೆ ವಾಸವಾನುಜ ರೇಣುಕಾತ್ಮಜ ಪರಿಚಯ ಇದೆ ನಮಗೆ ವಾಸವ ಪರಿಚಯ ಇದೆ ವಾಸವನ ಪರಿಚಯ ಇದ್ದಾನೆ ವಾಸವ ಅಂದರೆ ಇಂದ್ರ ಇಂದ್ರನ ಅಂದ್ರೆ ಇಂದ್ರನ ತಮ್ಮ ಇಂದ್ರನ ತಮ್ಮ ಅಂದರೆ ಉಪ ಉಪೇಂದ್ರ ಉಪೇಂದ್ರ ಇದ್ದಾನೆ ಅಂದರೆ ವಾಮನ ಇದ್ದಾನೆ ವಾಸವಾನುಜ ಇಂದ್ರನ ತಮ್ಮನಾಗಿರ್ತಕ್ಕಂತಹ ಉಪೇಂದ್ರ ಅಥವಾ ವಾಮನ ಅದು ಪೂರ್ವ ಇದ್ದಾನೆ ಹೃದಯ ಕಮಲದ ಪೂರ್ವದ ದಳದಲ್ಲಿ ಇರ್ತಾನೆ ಆಗ್ನೇಯದಲ್ಲಿ ರೇಣುಕಾತ್ಮಜ ಅಗ್ನೇಯ ದಿಕ್ಕಿನ ಆ ದಳದಲ್ಲಿ ರೇಣುಕಾತ್ಮಜ ರೇಣುಕಾ ಯಾರು ಅಂದ್ರೆ ಪರಶುರಾಮನ ತಾಯಿ ರೇಣುಕೆಯ ಮಗ ಅಂದ್ರೆ ಪರಶುರಾಮ ಸುಲಭ ಪರಿಚಯ ಮಾಡಿಕೊಳ್ಲಿಕ್ಕೆ ರೇಣುಕಾತ್ಮಜ ಅಂತ ದಾಸರ ಹೇಳ್ತಾರೆ ರೇಣುಕೆಯ ಮಗನ ಅನು ಪರಶುರಾಮ ಅಂತ ತಾಯಿಯ ಮೂಲಕ ಮಗನನ್ನು ಪರಿಚಯ ಮಾಡಿಸಿಕೊಡ್ತಾರೆ ಯಾಕೆಂತ ಮತ್ತೊಂದು ಸಲ ಇನ್ನೊಂದ್ಸಲ ಬಿಡುತ್ತೇನೆ ರೇಣುಕಾತ್ಮಜ ದಾಶರತಿ ಅಂತ ಈ ದಕ್ಷಿಣ ದಿಕ್ಕಿಗೆ ಬಂದರೆ ದಾಶರತಿ ದಾಶರತಿ ಅಂದರೆ ದಶರಥನ ಮಗ ದಶರಥ ಯಾರು ರಾಮನಪ್ಪ ದಾಶರಥಿ ಅಂದರೆ ಅವನ ಮಗ ರಾಮ ದಾಶರಥಿ ವೃದಿನಾರ್ಧನ ಈಶಾನ್ಯಕ್ಕೆ ಬಂದರೆ ನೈಋತ್ಯಕ್ಕೆ ಬಂದರೆ ವೃದಿನಾರ್ಧನ ವೃಜಿನ ಅಂದರೆ ಪಾಪ ಅರ್ಧನ ಅಂದರೆ ಅದನ್ನು ಪರಿಹಾರ ಮಾಡುವವ ಅಂದ್ರೆ ಜನಾರ್ದನ ಪಾಪದ ಜನನವನ್ನು ಅರ್ಧನ ಮಾಡುವವ ದಾಸರು ಒಳ್ಳೆಯ ವಿಶ್ಲೇಷಣೆ ಮಾಡಿ ಜನಾರ್ದನ ಎಂಬ ಶಬ್ದಕ್ಕೆ ಒಳ್ಳೆಯ ವ್ಯುತ್ಪತ್ತಿಯನ್ನು ತೋರಿಸಿದ್ದಾರೆ ಇದನ್ನು ಯಾರು ತೋರಿಸಿಲ್ಲ ಅದನ್ನು ದಾಸರು ತೋರಿಸಿಕೊಡ್ತಾರೆ ಅಂತ ಇದೆ ಅದಕ್ಕೆ ಎಲ್ಲರೂ ಪ್ರಾಯಶಃ ಜನನಂ ಅರ್ಧಯತಿ ಅಂತ ಹೀಗೆ ವ್ಯತ್ಪತ್ತಿ ಮಾಡಿದ್ದಾರೆ ಮುಂದೆ ಹುಟ್ಟು ಇಳಿದಿದ್ದ ಹಾಗೆ ಮಾಡುವವ ಜನಾರ್ದನ ಅಂದರೆ ಈ ಪಿಂಡ ಜನಾರ್ದನನನ್ನು ಚಿಂತನೆ ಮಾಡುತ್ತಾರೆ ಪಿಂಡಪ್ರಧಾನ ಆಯಿತು ಅಂತಂದ್ರೆ ಅವನಿಗೆ ಮೋಕ್ಷ ಆಯಿತು ಹೀಗಾಗಿ ಜನನವನ್ನು ಮತ್ತೆ ಹುಟ್ಟುವನ್ನು ಮರ್ದನೆ ಮಾಡುವವ ಜನಾರ್ದನ ಹೀಗೆ ವ್ಯುತ್ಪತ್ತಿ ತೋರಿಸುತ್ತಾರೆ ಇನ್ನು ಕೆಲವು ಕಡೆ ನಜಾಯತೆ ಇತಿ ಜನ ಅರ್ಧಯತಿ ಇತಿ ಅರ್ಧನ ಹುಟ್ಟು ಇಳದಿದ್ದವ ಇನ್ನೊಬ್ಬರಿಗೆ ಸಾವು ಕೊಡುವವ ಜನಾರ್ದನ ಈ ವ್ಯುತ್ಪತ್ತಿಯನ್ನು ತೋರಿಸಿದ್ದೆ ಬೇಕಾದಷ್ಟು ರಾಯರು ತೋರಿಸಿದ್ದಾರೆ ಇದೊಂದು ಅಪೂರ್ವ ವಿತ್ಪತ್ತಿಯನ್ನು ದಾಸರು ತೋರಿಸುತ್ತಾರೆ ಜನ ಅರ್ಧನ ಅಂತಂದ್ರೆ ಪಾಪದ ಜನವನ್ನು ಜನಿಯನ್ನು ಅರ್ಧನೆ ಮಾಡುವವ ವೃಜಿನಾರ್ಧನ ನಮ್ಮ ಪಾಪವನ್ನು ಪರಿಹಾರ ಮಾಡತಕ್ಕಂತಹ ಸ್ವಾಮಿ ಅವನು ಜನಾರ್ಧನ ಅವನು ನೈಋತ್ಯದ ದಳದಲ್ಲಿ ಇದ್ದಾನೆ ವೃಜಿನಾರ್ಧನ ಅಮಲ ಜಲಾಶಯ ಆಲಯ ಅದು ವರ್ಣ ದಿಕ್ಕು ಪಶ್ಚಿಮ ದಿಕ್ಕಿನಲ್ಲಿ ಅಮಲ ಜಲಾಶಯ ಆಲಯ ಅಮರ ಅಂದ್ರೆ ಜಲಾಶಯ ನೀರಿಗೆ ಆಶ್ರಯವಾದದ್ರಲ್ಲಿ ಸಾಗರನೋ ನದಿಯೋ ಅಲ್ಲಿ ಆಲಯ ಮನೆ ಮಾಡಿ ಕೂತವಾ ಯಾರು ನಿಮ್ಗೆ ಗೊತ್ತದು ಶುದ್ದವಾದ ನೀರಿನ ಆಸರೆಯಾದ ಸಮುದ್ರ ಸಮುದ್ರದಿಂದ ಅರ್ಘ್ಯಪಾತ್ರ ಅರ್ಘ್ಯಪಾತ್ರದಿಂದ ಉದ್ದರಣೆ ಪಾತ್ರ ಅಲ್ಲಿಂದ ಮನೆಯ ಸರೋವರ ಬಾವಿ ನದಿ ಅಲ್ಲಿಂದ ಪ್ರಮುದ್ರ ಅಮಲ ಜಲಾಶಯ ಆಲಯ ಅಂದರೆ ಮತ್ಸ್ಯ ಅದು ಪಶ್ಚಿಮ ದಿಕ್ಕಿನಲ್ಲಿ ಇರತಕ್ಕಂತಹ ದಳದಲ್ಲಿ ಇರತಕ್ಕ ಭಗವಂತನ ರೂಪ ಅಮಲ ಜಲಾಶಯಾಲಯ ಅಂತ ಹೇಳ್ತಾರೆ ಹಯವದನ ಅಂತ ವಾಯವ್ಯಕ್ಕೆ ಬಂದರೆ ಅಲ್ಲಿ ಹಯವದನ ಶ್ರೀಕಪಿಲ ಉತ್ತರ ದಿಕ್ಕಿನಲ್ಲಿ ದಳದಲ್ಲಿ ಕಪಿಲ ರೂಪಿಯಾದ ಭಗವಂತ ದಾಸರು ಬೇಕು ಅಂತ ಶ್ರೀ ಕಪಿಲ ಅಂತ ಹಾಕ್ತಾರೆ ಕಪಿಲ ಒಬ್ರೆ ಅಲ್ಲ ಎಷ್ಟು ಭಗವಂತನ ಅವತಾರ ಇದೆ ಅಷ್ಟರ ಭಗವಂತನ ಒಂದು ಸ್ತ್ರೀ ರೂಪ ಜೊತೆಗೆ ಇದೆ ಲಕ್ಷ್ಮಿಯನ್ನು ಬಿಟ್ಟು ಭಗವಂತ ಇಲ್ಲ ಭಗವಂತನನ್ನು ಬಿಟ್ಟು ಲಕ್ಷ್ಮಿ ಇಲ್ಲ ಅದನ್ನು ನೆನಪಿಸಿದಕ್ಕೋಸ್ಕರ ಶ್ರೀ ಕಪಿಲ ಅಂತ ದಾಸರು ಹೇಳ್ತಾರೆ ನರಸಿಂಹ ನರಸಿಂಹ ಈಶಾನ್ಯ ದಿಕ್ಕಿನಲ್ಲಿ ಇರತಕ್ಕ ದಳದಲ್ಲಿ ನರಸಿಂಹ ದೇವರು ಇದ್ದಾರೆ ಹೀಗೆ ಎಂಟು ದಿಕ್ಕಿನಲ್ಲಿ ಇರತಕ್ಕ ದಳದಲ್ಲಿ ಭಗವಂತನ ಎಂಟು ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ನಮ್ಮ ಹೃದಯ ಕಮಲ ಆ ಹೃದಯ ಕಮಲದಲ್ಲಿ ಎಂಟು ದಳಗಳು ಪೂರ್ವಾದಿ ದಳಗಳಲ್ಲಿ ಭಗವಂತನ ಎಂಟು ರೂಪಗಳಿವೆ ಈ ಸುರೂಪದಿ ಅವರವರ ಸಂತೋಷ ಬಡಿಸುತ್ತಾ ನಿತ್ಯ ಸುಖಮಯ ವಾಸವ ಫತ್ಕಮಲ ದೊಡು ಬಿಂಬನೆಂದೆನಿಸಿ ಅಂತ ಹೇಳ್ತಾರೆ ಈ ಸುರೂಪದಿ ಇಷ್ಟು ಭಗವಂತ ಒಳ್ಳೆಯ ರೂಪದಿಂದ ಈ ದಳದಲ್ಲಿ ಕೂತಿದ್ದಾನೆ ಅವರವರ ಸಂತೋಷ ಅವರವರಿಗೆ ಸಂತೋಷವನ್ನು ಕೊಡುತ್ತ ಭಗವಂತ ನಿತ್ಯ ಸುಖಮಯ ವಾಸವಾಗಿಹ ಸುಖಮಯನಾಗಿ ಭಗವಂತ ಈ ಹೃದಯ ಕಮಲದಲ್ಲಿ ವಾಸ ಮಾಡಿಕೊಂಡಿದ್ದಾನೆ ಅವನು ಆರಾಮವಾಗಿದ್ದಾನೆ ಭಗವಂತ ಈ ಎಂಟು ಜಾಗದಲ್ಲಿಯೂ ಕೂಡ ಹೃತ್ಕಮಲದೊಡು ಬಿಂಬನೆಂದೆನಿಸಿ ನಮ್ಮ ದೇವರು ಎಲ್ಲಿದ್ರೂ ಆರಾಮ ನಾವು ಎಲ್ಲಿ ಹೋದ್ರೂ ದುಃಖಮಯ ಇಷ್ಟೇ ವ್ಯತ್ಯಾಸ ನಮಗೂ ದೇವರಿಗೆ ದೇವರೊಟ್ಟಿಗೆ ನಾವಿದ್ದೇವೆ ದೇವರು ಸುಖಮಯನಾಗಿದ್ದಾನೆ ನಾವು ದುಃಖಮಯವನ್ನಾಗಿ ಮಾಡಿಕೊಂಡಿದ್ದೇವೆ ಯಾಕೆಂದರೆ ಪಕ್ಕದ ಸಂಪತ್ತನ್ನು ಮರೆತದ್ರಿಂದ ಈ ಎಂಟು ರೂಪಗಳಿವೆ ಇದರ ಬಗ್ಗೆ ಮತ್ತೊಮ್ಮೆ ನಾವು ವಿಶ್ಲೇಷಣೆ ಮಾಡೋಣ ಮುಂದಿನ ನುಡಿಯಲ್ಲಿ ದಾಸರ್ ಹೇಳ್ತಾರೆ ಎಂಟು ದಳದಲ್ಲಿ ನಮಗೆ ಏನೇನು ನಡೆಯುತ್ತೇವೆ ಕ್ರಿಯೆಗಳು ಆ ಪದ್ಮದ ಕೆಲಸ ಏನು ಅದನ್ನು ವಿವರಿಸುತ್ತಾರೆ ಸುರಪನಾಲಯಕ್ಕೆ ಐದಿದರೆ ಮನವೆರಗುವುದು ಸತ್ಪುಣ್ಯ ಮಾರ್ಗದೇ ಅಂತ ಹೇಳ್ತಾರೆ ಈ ಕಮಲದ ಪೂರ್ವದಳ ಇದೆ ಈ ಪೂರ್ವದಳಕ್ಕೆ ಆ ಪ್ರಾದೇಶ ನಾಮಕನಾದಂತಹ ಬಿಂಬನಾಮಕನಾದ ಭಗವಂತ ಬರ್ತಾನೆ ಅಂತ ಆ ಪ್ರಾದೇಶ ತಿರುಗ್ತಾ ಇರ್ತಾನೆ ಅಷ್ಟದಳ ಕಮಲದಲ್ಲಿ ಕೆಲವು ಸಲ ಅಲ್ಲೇ ಇರುವುದು ಉಂಟು ಒಂದೊಂದು ದಳದಲ್ಲಿ ಅಥವಾ ತಿರುಗಾಡುವುದು ಹೋಗುವುದು ಉಂಟು ಒಮ್ಮ ಮೇಲೆ ನಿಲ್ತಾನೆ ಒಮ್ಮೆ ಮುಂದೆ ಹೋಗ್ತಾ ಇರ್ತಾನೆ ಆ ಪ್ರಾದೇಶ ಭಗವಂತ ಆ ದಳದಳಕ್ಕೆ ಬರುವಾಗ ಏನಾಗುತ್ತೆ ಹೇಳ್ತಾರೆ ಸುರಪನಾಲಯಕ್ಕೆ ಐದಿದರೆ ಮನವೆರಗುವುದು ಸತ್ಪುಣ್ಯ ಮಾರ್ಗದಿ ಸುರಪನ ಆಲಯಕ್ಕೆ ಸುರಪ ಅಂತಂದ್ರೆ ದೇವೇಂದ್ರ ಸುರರನ್ನು ಪಾಲನೆ ಮಾಡುವ ದೇವೇಂದ್ರ ದೇವೇಂದ್ರನ ಮನೆಗೆ ಅಂದರೆ ಪೂರ್ವ ದಿಕ್ಕಿನ ದಳಕ್ಕೆ ಬಂದಾಗ ನಮ್ಮ ಮನಸ್ಸು ಏನಾಗುತ್ತೆ ಸತ್ಪುಣ್ಯ ಮಾರ್ಗದಿ ಬೆರಗುವುದು ಪುಣ್ಯಕರ್ಮ ಮಾಡಬೇಕು ಸತ್ಪುಣ್ಯ ಮಾಡಬೇಕು ಅಂತ ಮನಸ್ಸು ಎರಗ್ತದೆ ಅಂತೆ ಅಂದರೆ ಭಗವಂತ ಆ ಪೂರ್ವದಳಕ್ಕೆ ಯಾವಾಗ ಪ್ರವೇಶ ಮಾಡ್ತಾನೆ ಆವಾಗ ಒಳ್ಳೆಯ ಪುಣ್ಯಕರ್ಮ ಮಾಡಬೇಕು ಅಂತ ಸಂಕಲ್ಪ ಆಗುವುದು ಆವಾಗ ಅಂತ ಸತ್ಪುಣ್ಯ ಕರ್ಮದಿ ಸತ್ಪುಣ್ಯ ಮಾರ್ಗದಿ ಮನವ ಎರಗುವುದು ಅಂತ ಈ ಪೂರ್ವದಳದಲ್ಲಿ ದೇವರು ಇದ್ದ ಅಂದರೆ ನಮಗೆ ಪುಣ್ಯ ಮಾರ್ಗದಲ್ಲಿ ಮನಸ್ಸು ಹೋಗುತ್ತೆ ಹಾಗಾದರೆ ನಮ್ದೇನು ತಪ್ಪಿಲ್ಲ ನಮ್ಮ ಪುಣ್ಯಕರ್ಮದಲ್ಲಿ ಮನಸ್ಸು ಯಾಕೆ ಹೋಗಿಲ್ಲ ಅಂದರೆ ನಮ್ಮ ದೇವರು ಪೂರ್ವದಳದಲ್ಲಿ ಅಂತ ಅರ್ಥ ಅದು ದೇವರಿಗೆ ಪುಸ್ತತಿಲ್ರಿ ಪುಣ್ಯಕರ್ಮ ಮಾಡಿರಿ ಅಧಿಕ ಮಾಸ ಒಳ್ಳೆಯ ಟೈಮ್ ಹೌದ್ರಿ ನಮ್ಮ ದೇವರಿಗೆ ಪುಸ್ತತಿಲ್ಲ ಯಾಕೆ ನಾನು ಪುಣ್ಯಕರ್ಮ ಮಾಡಬೇಕೋ ನಮ್ಮ ದೇವರು ಆ ಬರಬೇಕು ಅವರು ಇಲ್ಲಿಯೋ ಪಾಸಾಗಿ ಬಿಟ್ಟಿದ್ದಾರೆ ಇನ್ನೊಂದ್ಸಲ ಬಂದಾಗ ನೋಡೋಣ ಅಂತ ಹೇಳೋದು ಅಷ್ಟೆ ನಮ್ದೇನು ತಪ್ಪಿಲ್ಲ ನೋಡಿ ಆ ಪೂರ್ವ ಇರತಕ್ಕಂತಹ ರೂಪ ಅದು ವಾಸವಾನುಜ ಅಂತ ಎಷ್ಟು ಸಂಬಂಧ ಇದೆ ನೋಡಿ ವಾಸವಾನುಜ ಅಂತಂದ್ರೆ ಬೇಕು ಅಂತ ದಾಸರು ವಸಾನುಜ ಎಂಬ ಶಬ್ದವನ್ನ ಇಟ್ಟಿದ್ದಾರೆ ಇದ್ರೆ ವಾಮನ ಅಂತ ಹೇಳಬಹುದಿತ್ತು ಉಪೇಂದ್ರ ಅಂತ ಹೇಳಬಹುದಿತ್ತು ಅದನ್ನು ಬಿಟ್ಟು ವಾಸವಾನುಜ ಅಂತ ಶಬ್ದವನ್ನು ಬಳಸಿದರು ಅಂದ್ರೆ ವಾಸವಾನುಜನಿಗೇನು ಮಾಡಿದ ವಾಮನಾಗಿ ಭಗವಂತ ವಾಮನಾಗಿ ಅವತರಿಸಿದ ಅಂದ್ರೆ ಅದಿತಿಯ ಮಗನಾಗಿ ಅವತರಿಸಿದ ಅದಿತಿಯ ಮಗ ದೇವೇಂದ್ರ ಅದಿತಿಯ ಮಗ ವಾಮನ ಮೊದಲು ಬಂದವ ದೇವೇಂದ್ರ ಆಮೇಲೆ ಬಂದವ ವಾಮನ ಹಾಗಾಗಿ ಅನುಜ ವಾಸವನ ಅನುಜ ಯಾಕೆ ಬಂದದ್ದು ವಾಸವನ ಅನುಜನಾಗಿ ಅವನಿಗೆ ಕೊಡುವುದಕ್ಕೋಸ್ಕರ ಬಲಿಯಿಂದ ಕಸಿದುಕೊಂಡು ದೇವೇಂದ್ರನಿಗೆ ದಾನ ಮಾಡುದಕ್ಕೋಸ್ಕರ ಬಂದದ್ದು ಈ ಉತ್ಪಾಮನ ವಾಸವಾನುಜ ತನಗೋಸ್ಕರ ಬಂದದ್ದಲ್ಲ ವಾಸವಾನುಜ ತನ್ನ ಅಣ್ಣನಿಗೆ ಎಲ್ಲ ಭೂಮಿಯನ್ನು ದಾನ ಮಾಡುವುದಕ್ಕೋಸ್ಕರ ವಾಮನಾಗಿ ದಾನ ತೆಕ್ಕೊಂಡದ್ದು ಅದರಿಂದ ಬಲಿಯಿಂದ ದಾನ ಕೊಡಿಸಿದ ತನ್ನ ಅಣ್ಣನಿಗೆ ಇಂದ್ರನಿಗೆ ಕೊಟ್ಟ ನೋಡಿ ಎಷ್ಟು ಎರಡೂ ಪುಣ್ಯ ಕೆಲಸಗಳು ಬಲಿಚಕ್ರವರ್ತಿಯಿಂದ ದಾನ ಮಾಡಿಸಿದ್ದು ಎಷ್ಟು ದೊಡ್ಡ ಪುಣ್ಯ ಇದಕ್ಕಿಂತ ದೊಡ್ಡ ಪುಣ್ಯ ಉಂಟೇನು ಸ್ವಾಮಿಯಂತಹ ಪಾತ್ರ ಇನ್ನೊಂದು ಪ್ರಪಂಚದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅವನು ಸ್ವತಃ ಅಂಗೈ ಬಿಡಿಸಿ ಆಚನೆ ಮಾಡಿದ ಬಲಿಯಿಂದ ನನಗೆ ಮೂರು ಅಡಿ ಭೂಮಿ ಎಂತಹ ಸೌಭಾಗ್ಯ ಬಲಿಚಕ್ರವರ್ತಿಗೆ ಯಜ್ಞದಲ್ಲಿ ಪೂರ್ಣಾವತಿ ಕಾಲಕ್ಕೆ ದೇವರು ಕರೆದರೂ ಬರುವುದಿಲ್ಲ ನಮ್ಮ ಯಜ್ಞದಿಂದ ಓಡಿ ಹೋಗುತ್ತಾನೆ ಬಲಿಚಕ್ರವರ್ತಿಯ ಯಾಗಕ್ಕೆ ತಾನಾಗಿ ಓಡಿ ಬಂದ ಬಂದು ದಾನ ಕೇಳಿದ ದಾನ ಕೊಡು ಕೊಡಬೇಡ ಅಂತ ಶುಕ್ರಾಚಾರ್ಯರು ಹೇಳಿದರು ಆದರೂ ಬಲಿ ದಾನ ಮಾಡಿದ ನೋಡಿ ಕೊಡಬೇಡ ಕೊಡಬೇಡ ಅಂತ ತಡೆಯುವವರು ಅವತ್ತು ಇದ್ರೂ ಇವತ್ತೂ ಇರ್ತಾನೆ ಆದರೆ ತಡೆಯುವವರು ಇದ್ರೂ ಕೂಡ ತಡೆಯಲಿಕ್ಕಾಗಿಲ್ಲ ಭಗವಂತನ ಕೈಗೆ ಬಂತು ಸತ್ಪುಣ್ಯವದಲ್ಲಿ ಮನವ ಎರಗುವುದು ಸತ್ಪುಣ್ಯದಲ್ಲಿ ಎರಗಿತು ಮನಸ್ಸು ವಾಮನ ಕೈಗೆ ಬಂತು ಭೂಮಿ ವಾಮನೇನು ಮಾಡಿದ ಇಂದ್ರನಿಗೆ ದಾನ ಮಾಡಿದ ಸತ್ಪುಣ್ಯವ ಮಾಡಲು ಮನವಯರಗಿತು ದೇವೇಂದ್ರನಿಗೆ ಸಿಕ್ಕಿತು ಹೀಗೆ ಸ್ವಾಮಿ ದಾನ ಕೊಟ್ಟ ದಾನ ತೆಕ್ಕೊಂಡ ಅದು ವಾಸವಾನುಜನ ಕೆಲಸ ಅದಕ್ಕೆ ದಾಸರು ಹೇಳಿದ್ದು ವಾಸವಾನುಜ ಅಂದ್ರೆ ವಾಮನ ವಾಮನ ಅಂತ ಹೇಳಿದ್ರೆ ಇಷ್ಟು ಅರ್ಥ ಬರುವುದಿಲ್ಲ ವಾಸವಾನುಜ ಎಂಬಲ್ಲಿ ಇಷ್ಟು ಧ್ವನಿ ಇದೆ ದಾನ ತೆಕ್ಕೊಂಡು ದಾನವನ್ನು ಕೊಡದಕ್ಕಂತಹ ರೂಪ ವಾಮನ ರೂಪ ನಮ್ಮಿಂದ ಇಷ್ಟು ದಾನ ಮಾಡಿಸ್ತಾನೆ ಆದ್ರಿಂದ ನಾವು ದೇವರ ಹೇಳಬೇಕಂತೆ ಅಧಿಕ ಮಾಸ ಮುಗಿತು ಒಂದೇ ದಿವಸ ಉಳಿಯಿತು ಮೊದಲೇ ಈ ನುಡಿ ನಮಗೆ ನೆನಪಿಗೆ ಬಂದಿದ್ರೆ ಹೇಳ್ಬೋದಿತ್ತು ನೋಡಿ ಮೂವತ್ತ್ ಮೂರು ದಿವಸನೂ ನೀನು ಪೂರ್ವ ದಳದಲ್ಲೇ ಕೂತು ಬಿಡು ದಾನ ಮಾಡಿಸು ಧರ್ಮ ಮಾಡಿಸು ಸತ್ಪುಣ್ಯದಲ್ಲಿ ಮನಸ್ಸು ಎರಗುವ ಹಾಗೆ ಮಾಡು ತೊಂದರೆ ಇಲ್ಲ ಇನ್ನೊಂದು ಮೂವತ್ತ್ ತಿಂಗಳು ಬಿಟ್ಟರೆ ಮತ್ತೊಂದು ಸಲ ಅದನ್ನು ನೆನಪಿಸಿಕೊಳ್ಳೋಣ ಹೀಗೆ ಸತ್ಪುಣ್ಯ ಮಾಡಲಿಕ್ಕೆ ಯಾವಾಗ ಅಧಿಕ ಮಾಸನೇ ಬೇಕಾಗಿಲ್ಲ ನ್ಯೂನ ಮಾಸ ಆದರೂ ಆಗುತ್ತೆ ಅದರಿಂದ ಸತ್ಪುಣ್ಯ ಮಾಡಲು ಮನವ ಎರಗುವುದು ಯಾವಾಗ ಸುರಪನಾಲಯಕ್ಕೆ ಬಂದಾಗ ಅಂದರೆ ಅಲ್ಲಿ ವಾಸವಾನುಜ ಅಲ್ಲಿ ಕೂತಿರ್ತಾನೆ ಆ ವಾಸವಾನುಜನ ಅನುಗ್ರಹದಿಂದಾಗಿ ಆ ಮನಸ್ಸು ಸತ್ಪುಣ್ಯ ಕರ್ಮದಲ್ಲಿ ದಾಸರು ಹೇಳುವಾಗ ಪುಣ್ಯಕರ್ಮ ಸತ್ಪುಣ್ಯಕರ್ಮ ಅಂತ ಅದನ್ನು ವಿಭಾಜನೇ ಮಾಡ್ತಾರೆ ಕರ್ಮ ಪುಣ್ಯಕರ್ಮ ಸತ್ಪುಣ್ಯಕರ್ಮ ಅಂತ ಕರ್ಮ ಅಂದರೆ ನಾವು ಮಾಡೋ ಎಲ್ಲ ಕ್ರಿಯೆಗಳು ಕರ್ಮನೇ ಕ್ರಿಯಮಾಣಾನಿ ಸರ್ವಾಣಿ ಕರ್ಮಾಣಿ ಪುಣ್ಯಕರ್ಮಾಣಿ ಪುಣ್ಯಕರ್ಮ ಅಂತಂದರೆ ಪಾಪ ಅಲ್ಲ ಪುಣ್ಯ ಪುಣ್ಯ ಅಂತಂದರೆ ನಾವು ದೇವರಿಗೆ ಪೂಜೆ ಮಾಡೋದು ದೇವರಿಗೆ ಪ್ರದಕ್ಷಿಣೆ ಬರುವುದು ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡೋದು ಪುಣ್ಯಕರ್ಮಗಳೇ ಇದರಿಂದ ಪುಣ್ಯ ಬರುತ್ತೆ ಆದರೆ ಇದು ಸತ್ಪುಣ್ಯ ಅಲ್ಲ ನಾವು ಯಾಕೆ ಪಂಚಾಮೃತ ಮಾಡಿಸಿದ್ದು ನಮ್ಮದು ಮನೆಯ ಸಮಸ್ಯೆ ಇದೆ ಪರಿಹಾರ ಆಗಬೇಕು ಅಂತ ಅಂದರೆ ಇದು ಸಕಾಲ ಆಯಿತು ಪುಣ್ಯಕರ್ಮ ಆಯಿತು ಸತ್ಪುಣ್ಯ ಕರ್ಮ ಆಗಲಿಲ್ಲ ಯಾಕೆಂದ್ರೆ ಅದು ಮೈನಸ್ ಆಗುವಂಥದ್ದು ಉಳಿಯುವಂತಹದ್ದಲ್ಲ ಯಾಕೆಂದ್ರೆ ಮನೆಯ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೋಸ್ಕರನೇ ಪಂಚಾಮೃತ ಸಾಲ್ವ್ ಆಯಿತು ಅಂದರೆ ಇದು ಮೈನಸ್ ಆಯಿತು ಈ ಪುಣ್ಯ ಉಳಿಯುವ ಪುಣ್ಯ ಅಲ್ಲ ಅದಕ್ಕೆ ಸತ್ಪುಣ್ಯ ಅಂತ ಹೇಳಿದ್ರು ಸತ್ಪುಣ್ಯ ಕರ್ಮವ ಅಂತಂದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ಪೃಹರಾಗಿ ಮಾಡತಕ್ಕಂತಹ ಪುಣ್ಯಕರ್ಮದಲ್ಲಿ ಮನಸ್ಸು ಎರಗಬೇಕಾಗಿದ್ದರೆ ನಮ್ಮ ದೇವರು ಅಷ್ಟದಳ ಪದ್ಮದ ಪೂರ್ವದ ದಳಕ್ಕೆ ಬರಬೇಕು ಸರಿ ಅಲ್ಲಿಂದ ದೇವರು ಒನ್ನಿಯ ಮನೆಗೆ ನಿದ್ರ ಆಲಸ್ಯ ಹಸಿ ತ್ರಿಶೆಯೂ ವಹ್ನಿಯ ಮನೆಗೆ ಅಂದರೆ ಅಗ್ನಿ ಕೋಣದ ಮನೆಗೆ ಬಂದರೆ ಅಗ್ನಿಯ ದಳಕ್ಕೆ ಬಂದರೆ ಆಗ್ನೇಯ ದಳಕ್ಕೆ ಬಂದರೆ ಎಲ್ಲ ಪ್ರಾರಂಭ ಆಗುದು ನಿದ್ರಾ ಆಲಸ್ಯ ಹಸಿ ತ್ರಿಶೆಯೂ ಪ್ರಾಯಶಃ ಹ ಮಾತ್ರನಾದ ಸ್ವಾಮಿ ಏಕಾದಶಿ ದಿವಸ ಆಗ್ನೇಯ ದಳದಲ್ಲೇ ಒಂದು ಕೂತಿರ್ತಾನೆ ಮತ್ತೆ ಆತೀತಿ ಅಲ್ಲಾಡುದೇ ಇಲ್ಲ ಆದ್ರಿಂದ ಬೆಳಿಗ್ಗೆ ಇರುವಾಗಲೇ ನಿದ್ರೆ ರಾತ್ರಿ ತನಕ ನಿದ್ರೆ ನಿದ್ರೆ ನಿದ್ರೆ ಹಸಿವೆ ಹಸಿವೆ ಹಸಿವೆ ಆಲಸ್ಯ ಆಲಸ್ಯ ಆಲಸ್ಯ ಪುರಾಣ ಕೂತರೆಂದು ಬಾಯಿ ಅಂತಲೇ ಮಾಡ್ತಾ ಇರ್ತೇವೆ ಮುಚ್ಚುವುದೇ ಇಲ್ಲ ಯಾಕೆಂದರೆ ಅವನು ಬನ್ನಿಯ ದಿಕ್ಕಿನಲ್ಲೇ ಇರ್ತಾನೋ ಏನೋ ನಾವು ಅದಕ್ಕೆ ದಶಮಿ ದಿವಸನೇ ಪ್ರಾರ್ಥನೆ ಮಾಡಬೇಕು ಸ್ವಾಮಿ ಅಗ್ನಿ ದಿಕ್ಕಿಗೆ ಅಂದು ಹೋಗಬೇಡ ಮತ್ತೆ ಎಲ್ಲಿ ಬೇಕಾದರೂ ಹೋಗು ಅಂತ ಯಾಕೆ ಅದು ಅಲ್ಲಿ ನಿದ್ರ ಆಲಸ್ಯ ಹಸಿತ್ರಿಷೆಯು ಈ ಕಡೆಗೆ ಮನಸ್ಸು ಎರಗುವುದು ಪ್ರಾದೇಶ ನಾಮಕನಾದ ಭಗವಂತ ಅಲ್ಲಿಗೆ ಬಂದಾಗ ಈ ಸಮಸ್ಯೆಗಳು ಅಂದ್ರೆ ಎಲ್ಲದಕ್ಕೂ ಭಗವಂತ ಕಾರಣ ಆ ದಳದಲ್ಲಿ ಕೂತು ಭಗವಂತ ಹೀಗೆ ಮಾಡಿಸುತ್ತಾನೆ ಅಂತ ದಾಸರು ಹೇಳಿದರು ರೇಣುಕಾತ್ಮಜ ಅಂತ ಹೇಳಿದರು ಇಲ್ಲಿ ಒಂದು ಧ್ವನಿ ಇದೆ ರೇಣುಕಾತ್ಮಜ ಎಂಬಲ್ಲಿ ರೇಣುಕೆಯ ಮಗ ರೇಣುಕೆಯ ಮಗ ಅಂತ ಹೇಳುವಾಗ ರೇಣುಕೆ ಅಂದ್ರೆ ನಮಗೆ ಪರಿಚಯ ಇದೆ ಜಮದಗ್ನಿಗಳ ಋಷಿಗಳ ಹೆಂಡತಿ ಪರಶುರಾಮ ದೇವರು ಹೆಸರುವಾಸಿಯಾದದ್ದೇ ತಾಯಿಯ ತಲೆ ಕಡದದ್ದಕ್ಕೆ ತಾಯಿಯ ತಲೆ ಕಡದದ್ದು ಯಾಕೆ ಅಂದ್ರೆ ಜಮದಗ್ನಿಗಳಿಗೆ ತನ್ನ ಹೆಂಡತಿಯ ಶೀಲದ ಬಗ್ಗೆನೇ ಸಂಶಯ ಬಂತು ಅಂತಹ ರೇಣುಕೆಯ ಆತ್ಮಜ ಅವ ಅಂದ್ರೆ ತಾಯಿಯ ತಲೆಯನ್ನೂ ಕಡಿದವ ಯಾಕೆಂದ್ರೆ ಶೀಲದಲ್ಲಿ ಅಪ್ಪ ಸಂಶಯ ಪಟ್ಟ ಅಪ್ಪನ ಆಜ್ಞೆಯನ್ನು ಪರಿಪಾಲನೆ ಮಾಡೋದಕ್ಕೋಸ್ಕರವಾಗಿ ತಾಯಿಯ ಶಿಲವನ್ನು ಕಡಿದಿರತಕ್ಕಂತಹ ರೂಪ ಅರ್ಥಾತ್ ತಾಯಿಗೆ ಶಿರವನ್ನು ಕರೆಯತಕ್ಕಂತಹ ಸಂದರ್ಭ ಮಗನಿಗೆ ಯಾಕೆ ಬಂತು ಅಂತಂದ್ರೆ ತಾಯಿಯ ನಿದ್ರೆನೋ ಆಲಸ್ಯನೋ ಹಸಿವೆನೋ ತ್ರಿಷೆನೋ ಯಾವುದೋ ಒಂದು ಪ್ರತಿಬಂಧಕವಾಗಿತ್ತು ಅದನ್ನು ನಿವಾರಣೆ ಮಾಡದಕ್ಕೋಸ್ಕರ ಅದರ ಶೀಲದ ಬಗ್ಗೆ ಸಂಶಯಪಟ್ಟ ತಂದೆಯ ಆಸೆಯನ್ನು ಪೂರೈಸುವುದಕ್ಕೋಸ್ಕರ ಹಾಗಾಗಿ ರೇಣುಕೆಯ ಆತ್ಮಜ ಪರಶುರಾಮ ಆಗ್ನೇಯ ದಿಕ್ಕಿನ ದಳದಲ್ಲಿ ನಿಂತಿರ್ತಾನೆ ಬನ್ನಿ ಯನೆಗೆ ನಿದ್ರಾಲಸ್ಯ ಹಸಿ ತ್ರಿಷೆಯೂ ಯಾವತ್ತೂ ಹಾಗೆ ಅಗ್ನಿ ಯಾವಾಗ ಉರಿಯಿತು ಆವಾಗ ನಿದ್ರೆ ಆಲಸ್ಯ ಎಲ್ಲ ಬರುವಂತಾದ ಅದು ವನ್ಯ ದಿಕ್ಕಿನಲ್ಲಿ ಇರತಕ್ಕಂಥದ್ದು ದಳ ಅಲ್ಲಿ ಇರತಕ್ಕ ರೂಪ ಭಗವಂತನದ್ದು ರೇಣುಕಾತ್ಮಜ ಪರಶುರಾಮ ರೂಪ ತರಣಿತನಯಿಕೇತ ನದಿ ಸಂಭರಿತ ಕೋಪ ಆಟೋಪ ತೋರುದು ತರಣಿತನಯ ಯಮ ದಿಕ್ಕಿಗೆ ಬಂದರೆ ಅಲ್ಲಿ ಎಲ್ಲ ಗಲಾಟೆ ಕೋಪ ಎಲ್ಲ ಪ್ರಾರಂಭ ಆಗುವುದು ಪ್ರಾಯಶಃ ನಮ್ಮ ಮನೆಯಲ್ಲಿ ಅಷ್ಟದಳ ಪದ್ಮ ಬರೆದು ಅದನ್ನಿಡ್ಬೇಕು ಹೀಗೆ ಹೀಗೆ ಅಂತ ನಾವು ಜೋರ್ ಸಿಟ್ಟು ಬಂದಾಗ ಒಂದ್ಸಲ ಅದನ್ನ ನೋಡ್ಬೇಕು ಕಮಲ ಸ್ವಾಮಿ ಪ್ರಾದೇಶ ಮಾತ್ರ ಸ್ವಲ್ಪ ರಿವರ್ಸ್ವ ಅಂತ ಹೇಳಿ ಬಿಟ್ರೆ ಕೋಪ ಕಡಿಮೆ ಆಗಿಬಿಡುತ್ತೆ ಕೋಪ ಅದರ ಮೇಲೆ ಆಟೋಪ ಎಲ್ಲ ಬರುವುದು ಕೋಪ ಮೊದಲು ಆಟೋಪ ಅನಂತರ ಬರುವಂತಹದ್ದು ಒಳಗಿನಿಂದ ಕೋಪ ಹೊರಗಿನಿಂದ ಆಟೋಪ ಒಳಗಿನ ಕೋಪಕ್ಕೆ ಗಮಕ ಆಗುವುದಾದ್ರೆ ಹೊರಗಿನ ಆಟೋಪಗಳು ಒಳಗಿನಿಂದ ಮನಸ್ಸು ಕಷಾಯ ಆಗತ್ತೆ ಯಾವಾಗ ಒಳಗೆ ಕ್ರೋಧ ಬಂತು ಆಗ ಗೊತ್ತಾಗುತ್ತೆ ಮುಖವೇ ಗಂಟು ಎಲ್ಲ ಬಿಗಿಯಾಗಿರುತ್ತೆ ವೇಣ್ ತುಟಿ ಬದ್ದಾಗಿರ್ತದೆ ಕಣ್ಣು ಕೆಂ ಕೆಂ ಕೆಂಪಾಗಿರ್ತದೆ ಗಡ ಗಡ ಗಡ ನದಗ್ತಾ ಇರ್ತಾನೆ ಓ ಇದು ಆಟೋಪ ದೇಹದಲ್ಲಿ ಬಂದಿರತಕ್ಕ ಆಟೋಪ ಅಲ್ಲಿಂದ ಪಿಂಡಾಂಡದಿಂದ ಬ್ರಹ್ಮಾಂಡಕ್ಕೆ ಬಂತು ಮೇಜು ಕುಡ್ತಾನೆ ಗ್ಲಾಸ್ ಬೀಸಾರ್ತಾನೆ ಇದ್ದವರಿಗೆ ಬಡ ಬಡ ಹೊಳೆಯುತ್ತಾನೆ ಆಟೆ ಈಟೆ ಹೋಗ್ತಾನೆ ಇದೆಲ್ಲ ಕೋಪಟೋಪಗಳೆಲ್ಲ ಇದು ಯಾವಾಗ ಅಂತಂದ್ರೆ ಯಮನ ಬಂದಾಗ ಅಲ್ವಾ ಯಮನ ಮನೆ ಅಲ್ವಾ ಗಲಾಟೆ ಹೇ ತರಣಿ ಮನೆಗೆ ಬಂದಾಗ ತರಣಿ ಸೂರ್ಯ ಅವನ ಮಗನಾಗಿರ್ತಕ್ಕಂಥವನು ಯಮ ಯಮನ ದಿಕ್ಕಿಗೆ ಬಂದಾಗ ತರಣಿತನಯನಿಕೇತನದಿ ಯಮನ ದಿಕ್ಕಾಗಿರತಕ್ಕ ದಕ್ಷಿಣದಲ್ಲಿ ಇರತಕ್ಕ ದಳದಲ್ಲಿ ಸ್ವಾಮಿ ಪ್ರವೇಶ ಮಾಡಿದಾಗ ಇದೆಲ್ಲ ಸಂಭರಿತ ಕೋಪ ಆಟೋಪ ತೋರುದು ಎಲ್ಲ ಕೋಪ ಆಟೋಪಗಳೆಲ್ಲ ಬರುತ್ತೆ ಅಂತೆ ದಾಸರು ಹೇಳುತ್ತಾರೆ ಅಲ್ಲಿಗೆ ದಾಶರಥಿ ಅಲ್ಲಿ ರಾಮಚಂದ್ರನ ರೂಪಾಂತ ದಾಶರಥಿ ಅಂತ ನೆನಪಿಸಿದ್ರು ದಶರಥನಿಗೆ ಬಂದದ್ದೆಲ್ಲ ಹಾಗೆ ರಾಮ ಪಕ್ಕದಲ್ಲಿದ್ದಾಗಲೇ ಆಟೋಪ ಕೋಪ ಎಲ್ಲ ಬಂದದ್ದು ಕೈಕೇಯಿಗೆ ಬಂದದ್ದು ಕೋಪ ಆಟೋಪ ಎಲ್ಲ ಆವಾಗದೆ ಅದು ದಶರತನಿಗೆ ಸಂಬಂಧಪಟ್ಟ ಕತೆ ಅದು ಕೋಪ ಆಟೋಪ ಮೊದಲು ಕೋಪ ಬಂತು ಆಮೇಲೆ ಆಟೋಪ ಅದರ ವಿಕಾರವಾಗಿ ರಾಮಚಂದ್ರ ಕಾಡಿಗೆ ಹೋಗಬೇಕಾಯಿತು ಅಂತ ರಾಮಚಂದ್ರ ಇರುವಷ್ಟು ಕಾಲ ಹೀಗಾಯಿತು ಅಂದರೆ ರಾಮ ಕೋಪದ ದೇವರು ಅಂತಲ್ಲ ರಾಮ ಇದ್ರೆ ಕೋಪ ಅಂತಲ್ಲ ಅಂತಾದ್ರು ರಾಮ ಇದ್ದಾಗ ಕೋಪ ಬಂದದ್ದಿದೆ ಕೈಕೇಯಿಗೆ ಕೈಕೇಯ ಸಂತ ಸಂಬಂಧದಿಂದಾಗಿ ದಶರಥನಿಗೆ ಅಂತಹ ದಾಶರಥಿ ರಾಮಚಂದ್ರನ ಮನೆ ಅದು ಅದು ಆಚಾರ್ಯರು ಹೇಳ್ತಾರೆ ರಾಮೋ ಯಮಸಾತಳೇ ರಾಮಚಂದ್ರ ಎಲ್ಲಿದ್ದಾನೆ ಯಮಸಭಾತಳದಲ್ಲಿ ಕೂತಿದ್ದಾನೆ ಅಂತೆ ಅಲ್ರಿ ಯಮಲೋಕ ಆಯ್ತಾ ಅಂತ ಮತ್ತೆ ತಲೆಬಿಸಿ ಮಾಡಿಕೊಳ್ಳಬೇಡಿ ರಾಮದೇವರಿಗೆ ಯಮಲೋಕವಾಸ ಅಲ್ಲ ಇನ್ನು ಯಾರಾದರೂ ಓದಿದ್ರೆ ರಾಮಾಯಣ ತಲೆ ವಿಸಿ ನಮ್ಮ ಹಿ ಬರೆಯುವವರು ಆರ್ಟಿಕಲ್ ಬರೆಯುವವರಿಗೆ ಖುಷಿ ಒಳ್ಳೆ ವಿಷಯ ಸಿಗುತ್ತೆ ಅಯ್ಯೋ ರಾಮನಿಗೂ ನರಕ ರಾಮೋ ಯಮಸಭಾ ತಳೆ ಅಂತ ಮಧ್ವಾಚಾರ್ಯರೇ ಹೇಳಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ ರಾಮ ಯಾಕೆ ಹೋದ ಯಮಸಭಾ ತಳಕ್ಕೆ ಅಂದ್ರೆ ಯಮ ಇಡೀ ಜಗತ್ತನ್ನು ನಿಯಂತ್ರಣೆ ಮಾಡುವವ ಎಲ್ಲರಿಗೂ ಶಿಕ್ಷೆಯನ್ನು ಕೊಡುವವ ಯಮ ಅವನು ತಪ್ಪಿದ್ರೆ ಅವನಿಗೆ ಶಿಕ್ಷೆ ಕೊಡೋರು ಯಾರು ರಾಮ ದಾಸರು ಹೇಳ್ತಾರಲ್ಲ ಯಮ ಎಲ್ಲಿ ಇದ್ದಾನೆ ಅಂತ ಕೇಳಬೇಡಿ ರಾಮನೇ ಯಮ ಅಂತ ಅದರಿಂದ ರಾಮ ಯಮನಿಗೆ ಯಮ ನಮಗೆ ಯಮ ಯಮ ಯಮನಿಗೆ ಯಮ ರಾಮ ಅದರಿಂದ ಯಮ ಸರಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡ್ತಾನೆ ಯಾಕೆಂದ್ರೆ ರಾಮಚಂದ್ರ ಯಮ ಸಭಾ ತಳದಲ್ಲಿ ಅಂತ ನಮ್ಮ ದಕ್ಷಿಣ ದಿಕ್ಕಿನಲ್ಲಿಯೂ ಕೂಡ ಕೂತ್ ದಳದಲ್ಲಿರತಕ್ಕಂತಹ ರಾಮಚಂದ್ರ ಇದನ್ನು ಒಳ್ಳೆ ವ್ಯವಸ್ಥಿತವಾಗಿ ನೋಡಿಕೊಳ್ತಾ ಇರ್ತಾನಂತೆ ವಿಕೇತನದಿ ಸಂಭರಿತ ಕೋಪ ಆಟೋಪ ತೋರುದು ಅರವಿದೂರನು ನಿವೃತ್ತಿಯಲ್ಲಿರೆ ಪಾಪಗಳ ಬಾಳ್ಪ ಈ ಪಾಪಕರ್ಮದಲ್ಲಿ ಪ್ರವೃತ್ತಿಯಾಗುವುದು ಯಾವಾಗ ಬೇಡವಾದ್ದು ಮಾಡಬೇಕು ಅದ ಕಾಣಿಸುವುದು ಯಾವಾಗ ಅದು ನಿವೃತ್ತಿ ದಿಕ್ಕಿಗೆ ಪ್ರಾದೇಶ ಭಗವಂತ ಬಂದಾಗ ಪಾಪಕರ್ಮಗಳಲ್ಲಿ ತೊಡಗುತ್ತಾನಂತೆ ಮಾಡಬಾರದ ಕೆಟ್ಟ ಕೆಲಸಗಳನ್ನು ಮಾಡಬೇಕು ಅಂತ ತೋರುವುದೆಲ್ಲ ಅವಾಗ ಕದೀಬೇಕು ದರೋಡೆ ಮಾಡಬೇಕು ತಲೆ ಒಡೆಯಬೇಕು ಕೆಟ್ಟ ಕೆಲಸ ಮಾಡಬೇಕು ಎಲ್ಲ ಕಾಣಿಸುವುದು ಆ ಸ್ವಾಮಿ ನಿವೃತ್ತಿ ದಿಕ್ಕಿಗೆ ಬಂದಾಗ ನಿವೃತ್ತಿ ದಳಕ್ಕೆ ಬಂದಾಗ ಈ ದುರ್ಬುದ್ಧಿ ಬರುತ್ತೆ ಆದ್ರಿಂದ ದೇವರತ್ರ ಹೇಳಬೇಕು ಸ್ವಾಮಿ ಆ ನಿವೃತ್ತಿ ದಳಕ್ಕೊಂದು ಬರಬೇಡ ಅಲ್ಲಿ ನನ್ನ ವಾಪಸ್ ಸಿಂಧ ಹೋಗು ಅಲ್ಲಿ ಬರಲೇ ನೀನು ಅಂತ ದೇವ್ರ ಹೇಳಬೇಕಂತೆ ನಾವು ಪಾಪಕರ್ಮ ಮಾಡಬಾರದು ಪಾಪಕರ್ಮ ಮಾಡಬಾರದು ಅಂತ ಆದರೆ ನಮ್ಮಿಂದ ಪಾಪಕರ್ಮ ನಡೆಯಬಾರದು ನಡೀಬಾರದು ಅಂತ ಆದ್ರೆ ದೇವರಿಗೆ ನಿತ್ಯ ನಮ್ಮ ಅಪ್ಲಿಕೇಶನ್ ಕೊಡಬೇಕು ಇವತ್ತು ಬೆಳಗಿನಿಂದ ರಾತ್ರಿ ತನಕ ನಿವೃತ್ತಿ ದಳಕ್ಕೆ ಬರಬೇಡ ದಕ್ಷಿಣ ದಳಕ್ಕೆ ಬರಬೇಡ ಅಗ್ನಿದಳಕ್ಕೆ ಬರಬೇಡ ಪೂರ್ವದಳದಲ್ಲೇ ಕೂತ್ಕೋ ಅಂತ ದೇವರಿಗೆ ನಾವು ಹೇಳಬೇಕಂತ ಅಲ್ಲಿಂದ ಮತ್ತೆ ವರುಣರಲ್ಲಿ ವಿನೋದ ಹಾಸ್ಯವು ಪಶ್ಚಿಮದಕ್ಕೆ ಬರ್ತಾನೆ ಪಶ್ಚಿಮಕ್ಕೆ ಬಂದರೆ ವರುಣನ ಆಲಯ ಅದು ವರುಣದಳ ವರುಣದಳಕ್ಕೆ ಬಂದರೆ ಅಲ್ಲೆಲ್ಲ ವಿನೋದ ಹಾಸ್ಯವು ವಿನೋದ ಹಾಸ್ಯ ಗಮ್ಮತ್ ಮಜಾ ಎಲ್ಲ ಆಗುವಂತಹದ್ದು ವರುಣ ದಿಕ್ಕಿಗೆ ಬಂದಾಗ ಆ ಸ್ವಾಮಿ ಅಲ್ಲಿಗೆ ಬಂದಾಗ ಪ್ರಾರಂಭ ಆಗುತ್ತೆ ಎಷ್ಟು ವರುಣನ ಸಾಮ್ರಾಜ್ಯ ಅಂತಂದ್ರೆ ಸತ್ತ ಇದು ನಡೆಯುತ್ತೆ ಸತ್ತಿದ್ದಾರೆ ಅದೇನು ಎಲ್ಲ ಬಂದಿದ್ದಾರೆ ಬಂದು ಬಳೆದವರು ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಹತ್ತದ್ದು ಮುಗಿಯಿತು ಒಳಗಿನ ಸ್ಟಾಕ್ ಬೋರ್ವೆಲ್ ಖಾಲಿ ಆಯಿತು ಇನ್ನೆಷ್ಟು ಅಳೋದು ಮತ್ತೇನು ವಿನೋದ ಎಲ್ಲ ಪ್ರಾರಂಭ ಆಗುತ್ತೆ ಮತ್ತೆ ಟೈಮ್ ಪಾಸ್ ಮಾಡೋದು ಇಂತಹದ್ದೆಲ್ಲ ವಿನೋದ ಹಾಸ್ಯಗಳೆಲ್ಲ ನಡೆಯುವಂತಹದ್ದು ದೇವರು ಪಶ್ಚಿಮ ದಳಕ್ಕೆ ಬಂದಾಗ ವಿನೋದ ಹಾಸ್ಯವು ಈ ನಿರುತಿ ದಿಕ್ಕಿನಲ್ಲಿ ವೃಜಿನಾರ್ಧನ ಇದ್ದಾನೆ ಅಂತ ನಿರುತಿ ದಿಕ್ಕಿನಲ್ಲಿ ನಾವು ಪಾಪಕರ್ಮ ಮಾಡೋದು ಆ ಪಾಪಕರ್ಮ ಮಾಡುವ ಆ ಜಾಗದಲ್ಲಿ ದಳದಲ್ಲಿ ಇರತಕ್ಕಂತಹ ಭಗವಂತನ ರೂಪ ವೃಜಿನ ಅರ್ಧನ ದಕ್ಷಿಣ ದಿಕ್ಕಿನಲ್ಲಿ ರಾಮಚಂದ್ರ ಇದ್ರೆ ಆಗ್ನೇಯದಲ್ಲಿ ಪರಶುರಾಮ ಇದ್ರೆ ನಿವೃತ್ತಿಯಲ್ಲಿ ವೃಜಿನಾರ್ಧನ ಇದ್ದಾನೆ ನಾವು ಪಾಪಕರ್ಮ ಮಾಡುವವರು ಪಾಪಕರ್ಮವನ್ನು ಮಾಡದಿದ್ದ ಹಾಗೆ ಮಾಡುವವರು ವೃಜಿನಾರ್ಧನ ಕೋಪ ಆಟೋಪಗಳನ್ನು ಮಾಡುವವರು ನಾವು ಆ ಕೋಪ ಆಟೋಪ ಇಲ್ಲ ಅಂತ ಮಾಡಬೇಕಾದರೆ ರಾಮಚಂದ್ರ ಬೇಕು ನಾವೆಲ್ಲ ಹಸಿವೆ ತ್ರಿಷೆ ಕಾಮತ್ರಿಷೆ ಎಲ್ಲ ಇರುವವರು ಅದನ್ನು ಪರಿಹಾರ ಮಾಡಬೇಕಾದರೆ ಅಶತ್ ರೇಣುಕಾತ್ಮದೇ ಬೇಕು ನಮಗೆ ಪರಶುರಾಮ ಬೇಕು ಹಾಗೆ ಇಲ್ಲಿ ಪಾಪಕರ್ಮ ಮಾಡುವ ನಿವೃತ್ತಿದಳದಲ್ಲಿ ಇರ್ತಕ್ಕಂಥವ ವೃಜಿನಾರ್ಧನ ಪಾಪ ಪರಿಹಾರಕನಾದಂತಹ ಧನಾರ್ಧನ ಇರ್ತಾನೆ ನಮ್ಮ ಪಾಪಕರ್ಮ ಆಗದಿದ್ದ ಹಾಗೆ ಅವನತ್ರ ನಾವು ಪ್ರಾರ್ಥನೆ ಮಾಡಬೇಕಾದ್ತು ಆ ಜಾಗಕ್ಕೆ ಪ್ರಾದೇಶ ಮಾತ್ರ ನಾಮಕನಾದ ಭಗವಂತ ಬಂದಾಗ ಪಾಪಕರ್ಮ ಆಗತ್ತೆ ಆ ಪಾಪಕರ್ಮ ಆಗದೇ ಇರಬೇಕಾದ್ರೆ ಜನಾರ್ದನ ಜನಮಹಾ ಅಥವಾ ನಾವು ಸ್ಮರಣೆ ಮಾಡಬೇಕಾದ್ದು ನಿತ್ಯ ಅಲ್ಲಿಂದ ವರುಣಾಲಯಕ್ಕೆ ಬಂದ್ರೆ ವಿನೋದ ಹಾಸ್ಯ ಅದೆಲ್ಲ ನಡೆಯುತ್ತೆ ಅದು ಯಾರು ಅಲ್ಲಿ ಅಮಲ ಜಲಾಶಯಾಲಯ ಮತ್ಸ್ಯರೂಪ ಅಲ್ಲಿರುವಂತಹ ಭಗವಂತನದ್ದು ಆ ಮತ್ಸ್ಯ ರೂಪ ನಮ್ ಗೊತ್ತು ಮತ್ಸ್ಯ ಹೇಗಿರುತ್ತೆ ಅಂತ ಅದು ನಿಂತಲೂ ನಿಲ್ಲುವುದಿಲ್ಲ ಚಲಿಸ್ತಾ ಇರ್ತದೆ ಬಾಳ ಅಲ್ಲಾಡಿಸ್ತಾ ಇರ್ತದೆ ನಮ್ಮ ಮನೆಯಲ್ಲಿ ಒಂದು ಪಾತ್ರೆ ಇಲ್ಲದು ಮೀನು ಹಾಕಿದರೆ ಗೊತ್ತಾಗುತ್ತೆ ಮತ್ಸ್ಯಾವತಾರ ಹೇಗೆ ಅಂತ ನಾವು ಮತ್ಸ್ಯಾವತಾರ ಕಂಡವರಲ್ಲ ಮೀನಿನ ಅವಸ್ಥೆಯನ್ನು ನಾವು ಕಂಡವರು ಆ ಮತ್ಸ್ಯಾವತಾರ ಬಾಳ ಅಲ್ಲಾಡಿಸ್ತಾ ಆರಾಮವಾಗಿ ನೀರಲ್ಲಿ ಇರುತ್ತೆ ಎಂತಹ ಸಮಸ್ಯೆ ಬಂದಾಗಲೂ ಕೂಡ ಆರಾಮವಾಗಿದ್ದು ಒಳ್ಳೆಯ ಉಲ್ಲಾಸವನ್ನು ಕೊಡುವಂತಹದ್ದು ತಮಾಷೆಯನ್ನು ಕೊಡತಕ್ಕಂತಹದ್ದು ಹಾಗಾಗಿ ಮತ್ಸ್ಯಾವತಾರ ಮದಂಸ್ಯತಿ ಸ್ಯತಿ ಮದ ಅಂದ್ರೆ ಆನಂದ ಅದನ್ನು ನಮಗೆ ಕೊಡತಕ್ಕಂತಹ ರೂಪ ಅದು ಮತ್ಸ್ಯ ಅದು ವರ್ಣನ ಮನೆಯಲ್ಲಿ ಇರ್ತಕ್ಕಂಥದ್ದು ಮರುತನೋಳು ಗಮನ ಗಮನ ಅಂತ ಹೇಳ್ತಾರೆ ಮರುತ ದಿಕ್ಕಿಗೆ ಬಂದರೆ ಅಂದ್ರೆ ವಾಯವ್ಯ ದಿಕ್ಕಿಗೆ ಬಂದರೆ ಎಲ್ಲ ಪ್ರಯಾಣಗಳು ಗಮನ ಆಗಮನ ಬಸ್ ಪ್ರಯಾಣ ಟ್ರೈನಲ್ಲಿ ಪ್ರಯಾಣ ವಿಮಾನದಲ್ಲಿ ಪ್ರಯಾಣ ಎಲ್ಲ ಪ್ರದೇಶ ಪ್ರಯಾಣ ಯಾರಾದರೂ ಕೇಳ್ತಾರೆ ರೀ ನಮಗೆ ಪ್ರದೇಶಕ್ಕೆ ಹೋಗ್ಲಿಕ್ಕೆ ವೀಸಾ ಸಿಗಲಿಲ್ಲ ಅಂತ ಈ ಜಾಗಕ್ಕೆ ಬರಬೇಕು ಅಂತ ಹೇಳಬೇಕು ದೇವರ ಹತ್ರ ಆ ವಾಯುವೇದಿಕೆಗೆ ಬಂದ್ರೆ ಆಗ ವಾಯು ಮಾರ್ಗದಲ್ಲಿ ಹೋಗ್ಲಿಕ್ಕೆ ಆಗತ್ತೆ ಆ ಜಾಗಕ್ಕೆ ಬರಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಷ್ಟೆ ಆ ವಾಯುವೇದಿಕ್ಕಿಗೆ ಬಂದಾಗ ಮರುತ ನೋಡು ಗಮನ ಗಮನ ಗಮನ ಆಗಮನ ಎಲ್ಲಾದರೂ ಹೋದವ ಬರಬೇಕು ಅಂದ್ರೆ ಅಲ್ಲಿಗೆ ಬರಬೇಕು ದೇವರು ಹೋಗಬೇಕು ಅಂತಾದರೆ ಆ ಮರುತ ದಿಕ್ಕಿಗೆ ಬರಬೇಕು ಅಲ್ಲಿರ್ತಕ್ಕಂತಹ ಭಗವಂತನ ರೂಪ ಹಯವದನ ಅಂತ ಹೇಳ್ತಾರೆ ಹಯವದನ ರೂಪ ಭಗವಂತನ ದ್ವಯ್ರೀವ ರೂಪ ಅಲ್ಲಿದೆ ಅಲ್ಲಿ ಹಯ ಅನ್ನೋದು ನಮ್ಗೆ ಗೊತ್ತು ಹಯ ಅಂದರೆ ಪ್ರಯಾಣಕ್ಕೆ ಸಂಬಂಧಪಟ್ಟಿರತಕ್ಕಂತಹದ್ದು ಅದು ಕುದುರೆಯಲ್ಲಿ ಹೋಗುವಂತಹದ್ದು ಕುದುರೆ ಇದ್ರೆ ಎಲ್ಲಿ ದೂರ ಎಷ್ಟು ದೂರನೂ ಹೋಗಬಹುದು ಎಷ್ಟು ದೂರದಿಂದಲೂ ನಾವು ಬರ್ಬೋದು ಅಂತಹ ಹಯವದನ ಸ್ವಾಮಿ ಆ ವಾಯವ್ಯದಲ್ಲಿ ಮರುತನ ದಳದಲ್ಲಿ ಕೂತು ನಿಯಂತ್ರಣೆ ಮಾಡ್ತಾ ಇರ್ತಾರೆ ಅದರಿಂದ ಗಮನ ಗಮನ ಬೇಡ ಅಂತಾದ್ರೆ ಹಯೋದನನಿಗೆ ಅಪ್ಲಿಕೇಶನ್ ಮುಟ್ಟಿಸಬೇಕು ಆ ದಳದಲ್ಲಿರತಕ್ಕಂತಹ ದೇವರತ್ರ ಪ್ರಾರ್ಥನೆ ಸಲ್ಲಿಸುವಂತ ಹಿಮಕರ ಧನಾಧಿಪರಲಿ ಧರ್ಮದ ಬುದ್ಧಿ ಜನಿಸುವುದು ಎರಡು ದೇವತೆಗಳು ಉತ್ತರ ದಿಕ್ಕಿಗೆ ಹಿಮಕರ ಧನಾಧಿಪ ಹಿಮಕರ ಕರ ಅಂದರೆ ಕಿರಣ ಹಿಮ ಅಂದರೆ ಶೀತ ಶೀತ ಕಿರಣ ಅಂದರೆ ಚಂದ್ರ ಚಂದ್ರನ ಕಿರಣ ಅತ್ಯಂತ ಹಿಮಮಯವಾದ್ದು ಶೀತಲವಾದಂತಹ ಕಿರಣ ಇನ್ನೊಬ್ಬರಿಗೆ ಖುಷಿ ಕೊಡತಕ್ಕಂಥದ್ದು ಸೂರ್ಯ ತಿಗ್ಮ ಕರ ಚಂದ್ರ ಶೀತಕರ ಶೀತವಾದ ಕೈ ಉಳ್ಳವ ಅಂತ ಶೀತಕರ ಒಂದು ಮತ್ತೊಬ್ಬ ಧನಾಧಿಪ ದುಡ್ಡಿನ ಅಧಿಪತಿ ಕುಬೇರ ಇಬ್ಬರ ಆಧಿಪತ್ಯಕ್ಕೆ ಒಳಪಟ್ಟಿರತಕ್ಕಂತಹದ್ದು ಅದು ಉತ್ತರ ದಿಕ್ಕು ಉತ್ತರ ದಳ ಆ ಉತ್ತರ ದಳದಲ್ಲಿ ಯಾವಾಗ ದೇವರು ಬರ್ತಾನೆ ಧರ್ಮದ ಬುದ್ಧಿ ಜನಿಸುವುದು ಇದು ಧರ್ಮ ಎಂಬಂತಹ ಜ್ಞಾನ ಬರುತ್ತೆ ಅಲ್ಲಿವರೆಗೆ ಧರ್ಮ ಎಂಬ ಜ್ಞಾನವೇ ಬರುವುದ್ರೆ ಧರ್ಮಾಚರಣೆ ಮಾಡಬೇಕಾಗಿದ್ದರೆ ಇದು ಧರ್ಮ ಎಂಬಂತಹ ಜ್ಞಾನ ಬರಬೇಕು ಧರ್ಮಸ್ಥೆಯ ಚರಣಂ ಶ್ರೇಯ ಧರ್ಮ ಜ್ಞಾನಂತೂ ದುಷ್ಕರಂ ನಮಗೆ ಧರ್ಮ ಯಾವುದು ಅಂತ ಗೊತ್ತಾಗುವುದಿಲ್ಲ ಆದ್ದರಿಂದ ಧರ್ಮಾಚರಣೆ ಮಾಡಲಿಕ್ಕಾಗುವುದಿಲ್ಲ ಇದು ಧರ್ಮ ಎಂಬಂತಹ ಜ್ಞಾನ ಧರ್ಮ ಮಾಡಬೇಕು ಅನ್ನತಕ್ಕಂತಹ ಎಚ್ಚರ ನಮಗೆ ಬರುವುದು ಯಾವಾಗ ಅಂತಂದರೆ ನಮ್ಮ ದೇವರು ಆ ಕುಬೇರನ ದಿಕ್ಕಿಗೆ ಬಂದಾಗ ಚಂದ್ರನ ದಿಕ್ಕಿಗೆ ಬಂದಾಗ ಚಂದ್ರನ ದಿಕ್ಕಿನಲ್ಲಿ ಇರತಕ್ಕಂತಹ ಆ ಕಮಲದ ದಳಕ್ಕೆ ಬಂದಾಗ ಧರ್ಮ ಬುದ್ಧಿ ನಮಗೆ ಧರ್ಮದ ಜ್ಞಾನ ಉಂಟಾಗುತ್ತೆ ಅಂತ ಹೇಳಬೇಕು ನೀನು ಹೀಗೆ ಪ್ರದಕ್ಷಿಣೆ ಬರಬೇಡ ಅಪ್ರದಕ್ಷಿಣೆ ಬಾರಂಟು ಪ್ರದಕ್ಷಿಣೆ ಬಂದರೆ ಯಾವುದೂ ನಮಗೆ ಚೆನ್ನಾಗಿಲ್ಲ ಅದರಲ್ಲಿ ಆಗ್ನೇಯ ದಿಕ್ಕಿಗೆ ಬಂದರೆ ಹಸಿವೆ ನೀರಳಿಕೆ ನಿದ್ರೆ ಆಲಸ್ಯ ಇದೆಲ್ಲ ದಕ್ಷಿಣ ದಿಕ್ಕಿಗೆ ಬಂದರೆ ಕೋಪ ಆಟೋಪ ಇದ್ದವರಿಗೆಲ್ಲ ರಗಳೆ ಅವನಿಗೂ ಆರೋಗ್ಯ ಕೆಡುತ್ತೆ ಬಿಪಿ ಇದ್ದವರಿಗೂ ಬಿಪಿ ಹುಟ್ಟಿಸ್ತಾನೆ ಅದು ಇನ್ನು ನೈಋತ್ಯ ದಿಕ್ಕಿಗೆ ಬಂತು ಅಂತಂದ್ರೆ ಅಲ್ಲೆಲ್ಲ ಪಾಪ ಮಾಡಬೇಕು ಅಂತಲೇ ಬುದ್ಧಿ ಬರುವಂತಹ ತಲೆ ಒಡೆಯಬೇಕು ಅದು ಮಾಡಬೇಕು ಮಾಡಬಾರನ್ನು ಮಾಡಬೇಕು ನಿಷಿದ್ಧವಾದ್ದನ್ನು ತಿನ್ನಬೇಕು ನೀರುಳ್ಳಿ ಬೆಳ್ಳುಳ್ಳಿ ಗೊತ್ತಿಲ್ಲ ನನಗೆ ಇದೆಲ್ಲ ಮಾಡಬೇಕು ಅಂತ ದುರ್ಬುದ್ಧಿ ಬರುವಂತಹದ್ದೆಲ್ಲ ನಿವೃತ್ತಿ ದಿಕ್ಕಿಗೆ ಬಂದಾಗ ಇನ್ನು ವರುಣ ದಿಕ್ಕಿಗೆ ಬಂದಾಗ ಪಶ್ಚಿಮ ದಿಕ್ಕಿಗೆ ಬಂದಾಗ ವಿನೋದ ಆಲಸ್ಯ ನಮ್ಮ ಆಯುಷ್ಯ ಎಷ್ಟು ಗೊತ್ತಿಲ್ಲ ಇದ್ದ ಆಯುಷ್ಯ ವಿನೋದ ಇದರಲ್ಲೇ ನಾವು ಕಳೆದೆವು ಅಂತಾದರೆ ಮುಂದೆ ಅಲ್ಲಿ ಸಾಧನೆಯಲ್ಲಿ ಆಗಬೇಕು ಅದು ಪ್ರಯೋಜನ ಏನಿಲ್ಲ ಮರುದ ದಿಕ್ಕಿಗೆ ಬಂದರೆ ಗಮನಾಗಮನ ಹಾಗಾಗಿ ಅಗ್ನಿ ದಕ್ಷಿಣ ನಿವೃತ್ತಿ ವರುಣ ವಾಯು ಯಾವ ದಿಕ್ಕಿಗೆ ಬಂದರೂ ನಮಗೆ ಸಾಧನೆ ನಡೆಯುವುದಿಲ್ಲ ಸಾಧನೆ ನಡೀಬೇಕು ನಮ್ಮ ದೇವರ ಹತ್ರ ರಿವರ್ಸ್ ಬರಬೇಕು ಹಾಗೇ ಹೋಗಬೇಕು ಅಂತ ಹೇಳಬೇಕು ಅದೇ ಸುರಪನಾಲಯಕ್ಕೆ ಬಂದರೆ ದಾನ ಧರ್ಮ ಮಾಡಬೇಕು ಎಂಬಂತಹ ಬುದ್ಧಿ ಹುಟ್ಟುತ್ತೆ ಉತ್ತರ ದಿಕ್ಕಿಗೆ ಬಂದರೆ ಧರ್ಮದ ಬುದ್ಧಿ ಧರ್ಮಾಚರಣೆ ಮಾಡಬೇಕು ಅನ್ನುವಂತಹ ಜ್ಞಾನ ಎಚ್ಚರ ನಮಗೆ ಮೂಡುತ್ತೆ ಅಲ್ಲಿ ಬರಬೇಕು ಅಂತ ಅದು ಇಬ್ರ ಚಂದ್ರ ಮತ್ತೆ ಕುಬೇರ ಅಲ್ವಾ ಧರ್ಮ ಮಾಡಬೇಕಾಗಿದ್ದರೆ ಎರಡು ಬೇಕು ಒಂದು ಮನಸ್ಸು ಬೇಕು ಒಂದು ದುಡ್ಡು ಬೇಕು ಅದೇ ನಾವು ಹೇಳ್ತೇವೆ ಧರ್ಮ ಮಾಡಬೇಕು ಅಂತ ಉಂಟ್ರಿ ಏನು ಮಾಡೋದಿಲ್ಲ ಅಂತಲೇ ಅರ್ಥ ಅದಕ್ಕೆ ದುಡ್ಡು ಇದ್ರೂ ಆಗುದಿಲ್ಲ ಯಾಕೆ ಮನಸ್ಸೇ ಇಲ್ರಿ ಅಂತ ಮನಸ್ಸಿದ್ರೂ ಆಗುದಿಲ್ಲ ದುಡ್ಡು ಅಂತ ಎರಡೂ ಸೇರ್ಬೇಕಲ್ಲ ಅದಕ್ಕೆ ಹಿಮಕರ ಧನಾಧಿಪನ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥದು ದಳ ಹಿಮಕರ ಧನಾಧಿಪ ಅಂತ ಅದು ಮನಸ್ಸು ಹಿಮಕರ ಹಿಮಮಯ ಆಗ್ಬೇಕು ಶೀತವಾಗಬೇಕು ಆವಾಗ ದಾನ ಮಾಡಬೇಕು ಅನ್ನುವಂತಹ ಜ್ಞಾನ ಮೂಡ್ಲಿಕ್ಕೆ ಸಾಧ್ಯ ಅಂತ ಅದು ಶ್ರೀ ಕಪಿಲ ಅಂತ ಕಪಿಲ ರೂಪಿಯಾದ ಭಗವಂತ ಅದಕ್ಕೆ ಶ್ರೀ ಕಪಿಲ ಅಂತ ದಾಸರು ಹೇಳಿದರು ಸ್ತ್ರೀಯ ಅಧಿಪತಿಯಾದಂತಹ ಕಪಿಲ ಕಪಿಲ ಧರ್ಮದ ಬುದ್ಧಿಯನ್ನು ಮೂಡಿಸ್ತಾನೆ ಅಂತ ಕಪಿಲ ಹಾಗೆ ಅರ್ಥನೇ ಹಾಗೆ ಅವನೇನು ಮಾಡ್ತಾರೆ ಕಪಿಲ ಅಂದರೆ ನಮಗೆ ಸುಖ ಬರಬೇಕು ಸುಖ ಬರುವುದಕ್ಕೋಸ್ಕರವಾಗಿ ಪಿ ಅಂದರೆ ಶಾಸ್ತ್ರವನ್ನು ನಮಗೆ ಪಾನ ಮಾಡಿಸಿ ಲಾ ಲಾ ಅಂದ್ರೆ ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಾನೆ ಅಂತ ನಮಗೆ ಕಾ ಅಂದ್ರೆ ಸುಖ ಬರಬೇಕು ಸುಖ ಬರಬೇಕಾಗಿದ್ರೆ ದೇವರ ಅನುಗ್ರಹ ಆಗಬೇಕು ಆಗಬೇಕಾದ್ರೆ ಶಾಸ್ತ್ರದ ಶಬ್ದ ಕಿವಿಯೊಳಗೆ ಪ್ರವೇಶ ಆಗಬೇಕು ಅದು ಪ್ರವೇಶ ಆಗಬೇಕಾಗಿದ್ರೆ ಲಾ ಲಾ ಅಂದ್ರೆ ಒಳ್ಳೆಯ ಸದ್ಗುರುಗಳು ಒಳ್ಳೆಯ ಗ್ರಂಥಗಳು ನಮ್ಮ ಮಾತ್ರ ಅ ಆದಾನಿ ಹಿಂದಿ ಅಲ್ಲ ಒಂದೇ ಲಾ ಅಂದ್ರೆ ತರಬೇಕು ಅಂತರುವಂತ ಹೀಗಾಗಿ ಕಪಿಲ ಅವನು ಒಳ್ಳೆಯ ವಿಷಯಗಳನ್ನು ಹೇಳುವವರನ್ನು ನಮ್ಮ ಹತ್ರ ತಂದು ಒಳ್ಳೆಯ ವಿಷಯವನ್ನು ನಮ್ಮ ಕಿವಿಗೆ ಹಾಕಿ ನಮ್ಮನ್ನು ರಕ್ಷಣೆ ಮಾಡಿ ಒಳ್ಳೆಯದನ್ನು ನಮಗೆ ಕುಡಿಸಿ ಸುಖವನ್ನು ಕೊಡುವವ ಹಾಗಾಗಿ ಶ್ರೀ ಕಪಿಲ ಸಂಪತ್ತಿನ ಒಡೆಯನಾಗಿರ್ತಕ್ಕಂತಹ ಕಪಿಲ ಸಂಪತ್ತಿಗೆ ಸುಖಕ್ಕೆ ಕಾರಣವಾಗಿರತಕ್ಕಂತಹ ಸೌಕರ್ಯಗಳನ್ನು ಒದಗಿಸಿ ಕೊಡುವವ ಹಾಗಾಗಿ ಧರ್ಮದ ಬುದ್ಧಿಯನ್ನು ನಮಗೆ ಕೊಡ್ತಾನೆ ಅವ ಹಿಮಕರ ಧನಾಧಿಪರಲಿ ಧರ್ಮದ ಬುದ್ಧಿ ಜನಿಸುವುದು ಹರನ ಮಂದಿರದಲ್ಲಿ ರುದ್ರ ದೇವಸ್ಥಾನಕ್ಕೆ ಹೋಗಬೇಕು ಅದು ಈಶಾನ್ಯ ದಿಕ್ಕದು ಈಶಾನ್ಯದ ದಳ ಅದು ಅಷ್ಟದಳ ಕಮಲದಲ್ಲಿ ಈಶಾನ್ಯ ದಿಕ್ಕಿನ ದಳಕ್ಕೆ ನಮ್ಮ ದೇವರು ಬಂದಾಗ ಹರಣ ಮಂದಿರದಲ್ಲಿ ಗೋಧನ ಧರಣಿ ಕನ್ಯಾದಾನಗಳು ಒಂದರಗಳಿಗೆ ತಡೆಯದಲೇ ಕೊಡುತಿಹ ಕೊಡುತಿಹ ಚಿತ್ತ ಪುಟ್ಟುವುದು ದೇವರು ಈಶಾನ್ಯ ದಿಕ್ಕಿಗೆ ಬಂದರೋ ರುದ್ರನ ದಿಕ್ಕಿಗೆ ಬಂದರೋ ತಕ್ಷಣದಲ್ಲಿ ಮನಸ್ಸು ಪರಿವರ್ತನೆಯಾಗಿ ಬಿಡುತ್ತೆ ಅಂತೆ ಆ ಜಾಗಿನ ಮಹಿಮೆ ಹಾಗೆ ಉಂಟು ಮಾಡಿ ಯಾರ ಜಾಗ ಅದು ರುದ್ರನ ಜಾಗ ಅದು ರುದ್ರ ಅಂದರೆ ವೈರಾಗ್ಯ ವೈರಾಗ್ಯಕ್ಕೆ ಅಭಿಮಾನಿ ದೇವತೆ ರುದ್ರ ರುದ್ರನಿಗೆ ಎಂಥದ್ದು ಬೇಡ ದಿಗಂಬರವ ಬಟ್ಟೆಸಾ ತೆಗೆದು ಬಿಸಾಡಿರತಕ್ಕಂತಹ ಮಹಾತ್ಮ ಮನೆ ಕೊಟ್ಟರೆ ಬೇಡ ಅಂತ ಸ್ಮಶಾನವಾಸಿ ನಮಗೆ ಯಾವುದು ಬೇಡ ಅವನಿಗೆ ಅದು ಬೇಕು ಅಲ್ಲಿ ಹೋಗಿ ಕೂತಿರ್ತಾನೆ ಅಂತಹ ವಿರಕ್ತನ ಚಿಕಾಮಣಿಯವ ಯಾವತ್ತೂ ಭಗವಂತನ ಚಿಂತನೆಯಲ್ಲಿ ತೊಡಗಿರ್ತಕ್ಕಂತಹ ಅತ್ಯಂತ ವಿರಕ್ತ ಚಿಕಾಮಣಿಯಾದಂತಹ ಆ ರುದ್ರನ ಜಾಗಕ್ಕೆ ಬಂದರೆ ನಮ್ಮ ಕೈಯಲ್ಲಿ ಏನಿದೆ ಅದನ್ನೆಲ್ಲ ಕೊಡಬೇಕು ಕೊಡಬೇಕು ಕೊಡಬೇಕು ಅಂತ ಕಾಣಿಸ್ತದೆ ಏನೆಲ್ಲ ಕೊಡಬೇಕು ಅಂತಂದರೆ ಹೇಳಿದರು ಗೋ ಧನ ಧರಣಿ ಕನ್ಯಾದಾನಗಳು ಗೋದಾನ ಧರಣಿದಾನ ಧನ ದಾನ ಕನ್ಯಾದಾನ ಎಲ್ಲವನ್ನೂ ಮಾಡಬೇಕು ಅಂತ ಅವನಿಗೆ ಕಾಣಿಸ್ತಾರೆ ಅಂತೆ ಮನೆಯಲ್ಲಿ ಗೋವಿದ್ರೆ ಗೋವನ್ನು ದಾನ ಮಾಡುವಂತಹದ್ದು ಇಲ್ಲದಿದ್ರೆ ಎಲ್ಲಿಯಾದರೂ ತೆಕ್ಕೊಂಡು ಗೋದಾನ ಮಾಡುವಂತಹದ್ದು ಇಲ್ಲ ಅಲ್ಲಿಯೇ ಇದ್ದ ಗೋವನ್ನು ರಕ್ಷಣೆ ಮಾಡಿ ಅಂತ ದಾನ ಮಾಡುವಂತಹದ್ದು ಧನ ದುಡ್ಡಿದ್ರೆ ಸಂಪತ್ತನ್ನು ದಾನ ಮಾಡುವಂತಹದ್ದು ಭೂಮಿಯನ್ನು ದಾನ ಮಾಡುವಂತಹದ್ದು ಎಲ್ಲದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂತಹದ್ದು ಕನ್ಯಾದಾನ ಅಂತ ಇವತ್ತಿನ ಕಾಲಕ್ಕೂ ಅವತ್ತಿನ ಕಾಲಕ್ಕೂ ಇರುವ ಅಂತರ ಭಾರಿ ಇದೆ ಇವತ್ತು ಒಂದು ಹೆಣ್ಣು ಮಗು ಹುಟ್ಟಿತು ಅಂದ್ರೆ ಅಳ್ತಾರೆ ಅಯ್ಯೋ ಹೆಣ್ಣು ಹುಟ್ಟಿತು ಹುಟ್ಟಿತು ಹುಟ್ಟಿತು ಅಂತ ಇಷ್ಟು ದುರ್ಪತಿ ನೋಡಿ ಮನೆ ಹಟ್ಟಿ ಅಂತ ಎರಡು ಮನೆಯೊಳಗೆ ಹೆಣ್ಣು ಹುಟ್ಟಿತು ಅಳ್ತಾ ಇರ್ತಾರೆ ಹಟ್ಟಿಯೊಳಗೆ ಗಂಡು ಹುಟ್ಟಿತು ಅರ್ಥ ಇರ್ತಾರೆ ಸ್ವಾರ್ಥಿ ಮನುಷ್ಯ ನೋಡಿ ಹಟ್ಟಿಯೊಳಗೆ ಗಂಡು ಹುಟ್ಟಿದು ಅಂದರೆ ಅದು ಬೇಡ ವೇಸ್ಟ್ ಅದು ಅದು ಮಾರುವಂಥದ್ದು ಮನೆಯೊಳಗೆ ಹೆಣ್ಣು ಹುಟ್ಟಿದರೆ ಮಾರುವಂಥದ್ದು ಬೇಡ ವೇಸ್ಟ್ ಹಾಗಾಗಿ ಅಯ್ಯೋ ಹೆಣ್ಣು ಬೇಡ ಅಂತ ಹಿಂದಿನ ಕಾಲದಲ್ಲಿ ಹೆಣ್ಣು ಅಂದರೆ ಜೀವ ಬಿಡ್ತಿದ್ರು ಅಯ್ಯೋ ಹೆಣ್ಣು ಹುಟ್ಟಿದ್ದು ಭಾರೀ ಹಬ್ಬ ಭಾರೀ ಹಬ್ಬ ಅಂತ ಯಾಕೆ ಅಂತಂದರೆ ಹೆಣ್ಣು ಹುಟ್ಟಿದರೆ ಒಂದು ಹೆಣ್ಣು ಹುಟ್ಟಿದರೆ ಒಂದು ಕನ್ಯಾದಾನ ಮಾಡಿ ಮಾಡಲಿಕ್ಕಾಗತ್ತೆ ಹತ್ತು ಹೆಣ್ಣು ಉಟ್ಟರೆ ಹತ್ತು ಕನ್ಯಾದಾನ ಮಾಡಲಿಕ್ಕಾಗುತ್ತೆ ಅಂತ ಭಾರಿ ಖುಷಿ ಇಂದಿನ ಕಾಲದಲ್ಲಿ ಕನ್ಯಾದಾನ ಅಂತ ಭಾರಿ ಪುಣ್ಯಪ್ರದ ಎಷ್ಟು ಅಂತಂದರೆ ಒಂದು ಮನೆಯಲ್ಲಿ ಅಪ್ಪನೋ ಅಮ್ಮನೋ ತೀರಿಕೊಂಡ್ರೆ ಅವರ ಒಂದು ವರ್ಷದ ಒಳಗೆ ಆರು ತಿಂಗಳ ಒಳಗೆ ಒಂದು ವರ್ಷದ ಒಳಗೆ ಮದುವೆ ಮಾಡ್ತಾರೆ ಯಾವ ಮದುವೆ ಮಗನ ಮದುವೆ ಅಲ್ಲ ಮಗಳ ಮದುವೆ ಮಾಡ್ತಾರೆ ಮಗಳ ಮದುವೆ ಮಾಡಬಹುದು ಮಗನ ಮದುವೆ ಮಾಡಲಿಕ್ಕಿಲ್ಲ ಅದೇ ಅದೇನ್ರಿ ಮಗನ ಮದುವೆ ಮಾಡಿದರೆ ಕನ್ಯಾದಾನ ತೆಕ್ಕುದು ತೆಕ್ಕೊಳ್ಳಲಿಕ್ಕಿಲ್ಲ ಮಗನ ಮದುವೆ ಮಾಡಿದರೆ ಕನ್ಯಾದಾನ ಮಾಡುವುದು ಭಾರಿ ಪುಣ್ಯ ಅಂತ ಅಂದರೆ ಕನ್ಯಾದಾನದಷ್ಟು ಪುಣ್ಯ ಮತ್ತೆ ಯಾವುದರಲ್ಲಿಯೂ ಇಲ್ಲ ಅಂತ ಅಷ್ಟು ಮಹತ್ವ ಆ ಕನ್ಯಾದಾನ ಕೊಡುವಾಗ ಏನೆಲ್ಲ ದಕ್ಷಿಣೆ ಏನೆಲ್ಲ ಬಟ್ಟೆ ಒಡವೆ ಎಲ್ಲಾ ದಾನ ಮಾಡ್ತಾ ಇದ್ರು ಸರ್ವತ್ವ ದಾನ ಅಂತ ಅಂದರೆ ಅಷ್ಟು ಪುಣ್ಯ ಅದರಲ್ಲಿ ಕನ್ಯೆಯನ್ನು ಕೊಡುವಾಗ ಅಷ್ಟು ಪುಣ್ಯ ಗೋವನ್ನು ದಾನ ಮಾಡುವಾಗ ಅದಕ್ಕೆ ಬೆಳ್ಳಿ ಬಂಗಾರ ಕೋಡು ಇಟ್ಟು ದಾನ ಮಾಡ್ತಾರೆ ಹಾಗೆ ಕನ್ಯೆಯನ್ನು ದಾನ ಮಾಡುವಾಗ ಮೈ ತುಂಬ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಇಟ್ಟು ದಾನ ಮಾಡ್ತಾ ಇದ್ರು ಕನ್ಯಾದಾನ ಅಂದರೆ ಅಷ್ಟು ಪುಣ್ಯ ಇವತ್ತಿನ ಕಾಲದಲ್ಲಿ ಅಯ್ಯೋ ಕನ್ಯಾದಾನ ಬೇಡ್ರಿ ಮತ್ತೆ ಕನ್ಯಾದಾನ ತೆಕ್ಕೊಳ್ಳುವುದೇ ಯಾಕೆಂದರೆ ಕನ್ಯಾದಾನ ಮಾಡಿದ್ರೆ ವಾಸು ನಮಗೆ ಕನ್ಯಾದಾನ ತೆಕ್ಕೊಂಡ್ರೆ ಲಾಭ ಮೈ ತುಂಬ ಬರುತ್ತೆ ಅಲ್ಲ ಹೀಗೆ ದುರ್ಬುದ್ಧಿ ಮನುಷ್ಯನದ್ದು ಹಿಂದಿನ ಕಾಲದಲ್ಲಿ ಕನ್ಯಾವನ್ನು ದಾನಕ್ಕೋಸ್ಕರವಾಗಿ ಪ್ರತಿಯೊಬ್ಬರೂ ಅಪೇಕ್ಷೆ ಪಡ್ತಿದ್ರು ಮನುಷ್ಯ ಸ್ವಾರ್ಥಿಯಾಗಿ ಬೆಳೆದ ಅಯ್ಯೋ ನಮ್ಮ ಮನೆಗೆ ನಮ್ಮ ಆಸ್ತಿಪಾಸ್ತಿಗಳಿಗೆ ಪಾಸ್ತಿಗಳಿಗೆ ಯಾರಾದರೂ ಒಬ್ಬ ಉತ್ತರಾಧಿಕಾರಿ ಬೇಕು ಅದಕ್ಕೆ ಗಂಡು ಬೇಕು ಅಂತ ಅಪೇಕ್ಷೆ ಪಡ್ತು ಯಾಕೆಂದ್ರೆ ನಾನು ಸಂಪಾದನೆ ಮಾಡಿದ ನಾನು ಬೆವರು ಸುರಿಸಿ ಕಟ್ಟಿರ್ತಕ್ಕಂತಹ ಇದಕ್ಕೆ ಒಬ್ಬ ಉತ್ತರಾಧಿಕಾರಿ ದಕ್ಷನಾದವ ಬೇಕು ಗಂಡು ಮಗು ಹುಟ್ಟಲಿ ಪಾಪ ಗಂಡು ಮಗುವನ್ನು ಬೆಳೆಸಿದರು ಈ ಹುಡುಗ ಅಮೇರಿಕಾಕ್ಕೆ ಹೋಗಿ ಸೆಟ್ಲ್ ಅಪ್ಪ ನೀವು ಇದನ್ನು ಮಾಡಿ ಯಾರಿಗಾದ್ರು ಅಂತ ಹೇಳಿದ ಪಾಪ ಅವರು ಉತ್ತರಾಧಿಕಾರಿ ಬೇಕು ಅಂತ ಅಪೇಕ್ಷೆ ಪಟ್ಟು ಇದನ್ನು ಕಟ್ಟಿದರೆ ಇನ್ನು ಯಾರ ಕೊರಲಿ ಕಟ್ಟುವುದು ಹೀಗಿದೆ ನಮ್ಮ ಸ್ಥಿತಿ ಯಾವುದು ಪಡೆಯಬೇಕು ಯಾವುದು ಬೇಡ ನಮ್ಗೆ ಗೊತ್ತಿಲ್ಲ ಗೋದಾನ ಧರಣಿದಾನ ಧನ ಅದರ ಜೊತೆಗೆ ಕನ್ಯಾದಾನ ಒಂದರೆಗಳಿಗೆ ತಡೆಯದಲೇ ಅಂತ ಹೇಳ್ತಾರೆ ಯಾವಾಗ ನಮ್ಮ ದೇವರು ಬಂದ ಅದೇ ಕ್ಷಣದಲ್ಲಿ ಆ ದಾನ ಮಾಡಬೇಕು ಈ ದಾನ ಕೆಲವರಿಗೆ ಇರ್ತದೆ ನೋಡಿ ಅದು ಕೆಲವು ಸಲ ಏನಾಗುತ್ತೋ ಗೊತ್ತಿಲ್ಲ ಆವೇಶ ಎಲ್ಲ ವಿಧದನ್ನು ತಗೊಳ್ಳಿ ತಗೊಳ್ಳಿ ದಾನ ಕೊಡ್ತಾರೆ ಅವ್ರು ಹೋದ ಮೇಲೆ ಎಂಥ ಗ್ರಾಚಾರರಿಗೆ ಗಂಟು ಬಿತ್ತು ನನಗೆ ಗೊತ್ತೇ ಆಗಲಿಲ್ಲ ಎಲ್ಲ ಕೊಟ್ಬಿಟ್ಟಲ್ಲ ಚೆ ಅಂತ ದುಃಖ ಪಡ್ತಾರೆ ಅದು ಯಾಕೆಂದರೆ ಒಂದು ಕ್ಷಣ ನಮ್ಮ ದೇವರು ಅಲ್ಲಿ ಈಶಾನ್ಯ ದಿಕ್ಕಿಗೆ ಬಂದ ದಾನ ಕೊಡಬೇಕು ಅಂತ ಖಂಡಿತು ಎಲ್ಲ ದಾನ ಕೊಟ್ಟುಬಿಟ್ಟ ಅದರ ಮರು ಕ್ಷಣದಲ್ಲಿ ದಕ್ಷಿಣ ದಿಕ್ಕಿಗೆ ಹೋದವ ಕೋಪ ಆಟೋಪ ಪ್ರಾರಂಭ ಆಯಿತು ನಮ್ಮ ದೇವರು ಬರಿ ವಿಚಿತ್ರವಾದಂತಹ ವ್ಯಾಪಾರ ಅಂತ ಹೇಳ್ತಾರೆ ದಾಸರ ಹೇಳ್ತಾರೆ ಒಂದರೆ ಗಳಿಗೆ ತಡೆಯದಲೇ ಅರ್ಧ ಅರೆಗಳಿಗೆಯೂ ತಡೆಯಲಿಕ್ಕಿಲ್ಲ ಅಂದರೆ ಕ್ಷಣ ಮಾತ್ರದಲ್ಲಿ ಅರ್ಧಕ್ಷಣದಲ್ಲಿ ಇಂತಹ ಜ್ಞಾನ ನಮಗೆ ಬರುತ್ತೆ ಕೊಡುತೀಹ ತಡೆಯದೆ ಕೊಡುತೀಹ ಚಿತ್ತ ಪುಟ್ಟುವುದು ಯಾರು ತಡೆದರೂ ತಡೆಯಬಾರದು ಹಾಗೆ ಕೊಡಬೇಕು ಅಂತ ಚಿತ್ತ ಪುಟ್ಟುವುದು ಆ ದಾನ ನಮ್ಮ ಮನಸ್ಸು ಎರಗುತ್ತದೆ ಅಂತೆ ಇದಕ್ಕೆ ನಾರಸಿಂಹ ಅಂತ ಹೇಳ್ತಾರೆ ರುದ್ರನ ಅಂತರ್ಯಾನಿಯಾದ ರೂಪ ನರಸಿಂಹ ಅಲ್ಲಿ ಕೂತಿರ್ತಾನೆ ಅವನು ನರಸಿಂಹ ಅವ ನರಸಿಂಹ ಅಂತಂದ್ರೆ ಅದರ ಅರ್ಥನೇ ಹಾಗೆ ಅಲ್ವಾ ಯಾರಿಗೆ ಏನು ಬೇಕೋ ಅದನ್ನು ಕೊಡದಕ್ಕಂತಹ ರೂಪ ಅದು ನರಸಿಂಹ ದುಷ್ಟರ ಸಂಹಾರ ಆಗಬೇಕು ಅಂತ ಅಪೇಕ್ಷೆ ಪಟ್ಟರು ಕೊಟ್ಟ ಪ್ರಹ್ಲಾದನಿಗೆ ಏನು ಬೇಕೋ ಅದನ್ನು ಕರುಣೆ ಮಾಡಿದ ನರಸಿಂಹ ನರರ ಗುಂಪಿಗೆ ಶ್ರೇಷ್ಠನಾದ ವ್ಯಕ್ತಿ ಸಿಂಹ ಅಂದರೆ ಶ್ರೇಷ್ಠ ಅಂತ ಅರ್ಥ ನರಸಿಂಹ ಮನುಷ್ಯರಿಗೆ ಶ್ರೇಷ್ಠನಾದವ ಶ್ರೇಷ್ಠ ಯಾವಾಗ ಆಗುತ್ತಾನೆ ಅವನು ಯಾರ್ಯಾರು ಏನೇನು ಕೇಳ್ತಾರೆ ಅದನ್ನು ಕೊಟ್ಟಾಗ ಪ್ರಹ್ಲಾದನಿಗೆ ಬೇಕಾದ್ದನ್ನು ಕೊಟ್ಟ ಅಂತಹ ನರಸಿಂಹ ರೂಪ ಅದು ಈಶಾನ್ಯ ದಿಕ್ಕಿನ ಹರನಲ್ಲಿ ನಿಯಾಮಕವಾಗಿ ಕೂತ ರೂಪ ಹೀಗೆ ಅಷ್ಟದಳ ಕಮಲದಲ್ಲಿ ನಮ್ಮ ಸ್ವಾಮಿ ಎಡಕ್ಕೆ ಮೂರು ಮನೆ ಅಂದರೆ ಸುರಪನಾಲಯಕ್ಕೆ ಬಂದರೆ ಅಥವಾ ಈಶಾನ್ಯ ದಿಕ್ಕಿ ಹರನ ದಿಕ್ಕಿನ ದಳಕ್ಕೆ ಬಂದರೆ ಅಥವಾ ಕುಬೇರ ಹಿಮಕರ ದಿಕ್ಕಿಗೆ ಬಂದರೆ ಒಳ್ಳೆಯ ದಾನ ಧರ್ಮ ನಮಗೆ ನಮಗಿರುತ್ತೆ ಮುಂದೆ ಐದು ದಳಕ್ಕೆ ಬಂದರೂ ಒಂದಲ್ಲ ಒಂದು ರೀತಿಯಲ್ಲಿ ಸಾಧನೆಗೆ ಪ್ರತಿಬಂಧಕವಾಗಿರತಕ್ಕಂತಹದ್ದು ಕೆಲವರ ಅದವರ ಅದೃಷ್ಟ ಹಾಗೆ ಕೆಲವರ ಮನೆಯಲ್ಲಿ ನಮ್ಮ ದೇವರು ಎಲ್ಲಿರ್ತಾನೆ ಅಂತಂದರೆ ಕೆಲವು ಕಡೆಯಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ನಮ್ಮ ದೇವರು ಎಲ್ಲಿರ್ತಾನೆ ಅಂದರೆ ಆಗ್ನೇಯ ದಿಕ್ಕಲ್ಲೇ ಇರ್ತಾನೆ ಯಾವಾಗ ನೋಡಿದ್ರು ನಿದ್ರೆ ಕುಂಭಕರ್ಣನ ಜಾತಿ ಅಲ್ಲೇ ಇರ್ತಾರೆ ಊಟ ಮಾಡುವುದು ಮಲಗುದು ಊಟ ಮಾಡೋದು ಮಲಗುದು ಪಾಪ ಅವಂದೇನು ತಪ್ಪಲ್ಲ ನಮ್ಮ ದೇವರು ಅಗ್ಲೇ ದರದಲ್ಲಿ ತಪ್ಪು ಕೆಲವರಲ್ಲಿ ಯಾವಾಗ ನೋಡಿದ್ರು ಗಲಾಟೆ ಕೋಪ ಯಾವತ್ತು ನೋಡಿದ್ರೂ ಶಾಂತಿ ಇಲ್ಲವೇ ಇಲ್ಲ ಏನು ಕೇಳಿದ್ರೆ ಬಿ ಅಂತ ಹೇಳ್ತಾರೆ ಅದು ಏನು ದಕ್ಷಿಣಾಲಯಕ್ಕೆ ಬಂದದ್ದು ದಕ್ಷಿಣ ದಿಕ್ಕಿನಲ್ಲಿ ದೇವರು ಕೂತದ್ದು ಪಾಪಕರ್ಮವೇ ಮಾಡ್ತಾ ಇದ್ದಾರೆ ಹಿಂಸೆ ಅವರಿಗೆ ಎಷ್ಟು ಹೇಳಿದ್ರೂ ಅರ್ಥ ಆಗುವುದಿಲ್ಲ ಯಾಕೆಂದರೆ ನೈಋತ್ಯ ದಿಕ್ಕಿಗೆ ಬಂದದ್ದರಿಂದ ಕೆಲವರು ಇರ್ತಾರೆ ಅವರಿಗೆ ಜೋಕ್ಸ್ ಮತ್ತೆಂಥದ್ದು ಇಲ್ಲ ಅವ್ರ ಜೀವಮಾನನೇ ಹಾಗೆ ಹಾಸ್ಯದಲ್ಲಿ ಅವರು ಎಕ್ಸ್ಪರ್ಟ್ ಯಾವಾಗ ನೋಡಿದ್ರು ಹಾಸ್ಯ ಅಂತ ಮನೆಗೆ ಬಂದರೆ ಅಳ್ತಾ ಇರ್ತಾರೆ ಅಲ್ಲಿ ಮಾತ್ರ ಬೇರೆ ಕಡೆ ಹಾಸ್ಯನಿ ಅದು ವರುಣ ದಿಕ್ಕಿನಲ್ಲಿ ನಮ್ಮ ದೇವರು ಬರುವಂತಹದ್ದು ಹೀಗೆ ಅಷ್ಟದಳ ಪದ್ಮದಲ್ಲಿ ನಮ್ಮ ದೇವರು ಸಂಚಾರ ಮಾಡಿದಾಗ ಲೌಕಿಕ ಕ್ರಿಯೆಗಳು ಹೇಗಿದೆ ಅಂತ ನಮ್ಮಲ್ಲಿ ಚಿಂತನೆ ಮಾಡಿ ಲೌಕಿಕ ಅಷ್ಟೇ ಅಲ್ಲ ಈ ಲೌಕಿಕಕ್ಕೆ ತಡೆಯಾಗಿ ವಿರೋಧಿಯಾಗಿ ಭಗವಂತನ ರೂಪಗಳಿವೆ ಆ ಭಗವಂತನ ರೂಪಗಳನ್ನು ನಾವು ಪ್ರಾರ್ಥನೆ ಮಾಡಿದಾಗ ಆ ಭಗವಂತ ನಮ್ಮನ್ನು ಲೌಕಿಕದಿಂದ ಅಧ್ಯಾತ್ಮದ ಕಡೆಗೆ ಕರ್ಕೊಂಡು ಹೋಗಿ ನಿಷ್ಕಾಮವಾದ ಕರ್ಮವನ್ನು ಮಾಡಿಸಿ ನಮ್ಮನ್ನು ಅಲ್ಲಿಂದ ಮೇಲಕ್ಕೆ ಕರೆದೊಯ್ಯುತ್ತಾನೆ ಈ ಜೀವನನ್ನು ಆ ದಳದ ಮೂಲಕ ಭಗವಂತ ಕರ್ಕೊಂಡು ಹೋಗ್ತಾನೆ ಅಲ್ಲಿ ತೋರಿಸ್ತಾನೆ ನೋಡು ಅಷ್ಟದಳಕ್ಕೆ ಬಂದಾಗ ಹೇಗೆ ಹೇಗೆ ಕ್ರಿಯೆಗಳು ನಡೆಯುತ್ತವೆ ದಾಸರದನ್ನು ಬಿಡಿಸಿ ಹೇಳಿದರು ಈ ಅಷ್ಟದಳ ಕಮಲ ಲೋಕಕ್ಕೂ ಸಂಬಂಧಪಟ್ಟದ್ದು ಅದೇ ರೀತಿಯಾಗಿ ಅಧ್ಯಾತ್ಮಕ್ಕೂ ಸಂಬಂಧಪಟ್ಟಿರತಕ್ಕಂತಹ ಇದು ಕಮಲ ಹೀಗೆ ಎಂಟುದಲ ದಲ ಕಮಲದಲ್ಲಿ ಭಗವಂತನ ಎಂಟು ರೂಪಗಳು ಅದರ ಜೊತೆಗೆ ಆ ಭಗವಂತನ ಬೇರೆ ಬೇರೆ ವಿಚಿತ್ರವಾದಂತಹ ವ್ಯಾಪಾರಗಳನ್ನು ಬಹಳ ಸೊಗಸಾಗಿ ತನ್ನ ವಿವರಣೆ ಮಾಡಿದ್ದಾರೆ ಭಗವಂತ ಅದನ್ನು ಪ್ರೇರಣೆ ಮಾಡುವ ಕ್ರಮ ಹೇಗೆ ಒಂದೊಂದು ಕಡೆಯಲ್ಲಿ ಕೂತು ಭಗವಂತ ಹೀಗೆ ವ್ಯವಸ್ಥೆಯನ್ನು ಮಾಡುತ್ತಾನೆ ಅಂತ ಹಿಂದಿನ ಕಾಲದಲ್ಲಿ ಈ ರಾಜಾಶ್ರಯ ರಾಜರ ಅರಮನೆಯಲ್ಲಿ ಹಾಗೆ ಅಂತ ಒಂದು ಕೋಣೆಯಲ್ಲಿ ಕೂತ್ರೆ ಅಲ್ಲಿ ಆರಾಮವಾಗಿ ನಗನಗ್ತಾ ಇರ್ತಾರೆ ಇನ್ನೊಂದು ಕೋಣೆಗೆ ಹೋದರೆ ಅಳ್ತಾ ಇರ್ತಾರೆ ಅಳ್ಳಿಕ್ಕೆ ಅಂತ ಒಂದು ಕೋಣೆ ಈಗಲೂ ನೀವು ಅಯೋಧ್ಯೆಗೆ ಹೋದರೆ ಅಲ್ಲಿ ತೋರಿಸ್ತಾರೆ ಕೈಕೇಯಿ ವಿಲಾಪನ್ ಮಂದಿರ್ ಅಂತ ಹಾಕ್ತಾರೆ ಹೌದೋ ಅಲ್ಲೋ ಗೊತ್ತಿಲ್ಲ ಅನ್ನ ನಾವಂತೂ ಓದಿ ಬರಬೇಕು ಹಾಕ್ತಾರೆ ಅಂದರೆ ಕೈಕೇಯಿ ಅಳುವ ಮನೆ ರಾಮಾಯಣದಲ್ಲಿ ಉಲ್ಲೇಖ ಮಾಡಿದ್ದಾನೆ ದಶರಥ ಕೈಕೇಯಲ್ಲಿದ್ದಾಳೆ ಅಂತ ಹುಡುಕುವಾಗ ಹುಡುಕೊಂಡು ಹೋದಾಗ ಆ ಮಂದಿರಕ್ಕೆ ಹೋದಂತೆ ಅಂದರೆ ಆ ಕೈ ಕೈ ಯಾಕೆ ಈ ಮಂದಿರಕ್ಕೆ ಬಂದಳು ಓ ಅಳ್ತಾ ಇದ್ದಾಳೆ ಅಂತ ಅದರ ಅರ್ಥ ಒಂದೊಂದು ಮನೆ ಅಳ್ಳಿಕೊಂದು ಮನೆ ಮಲಗಲಿಕ್ಕೊಂದು ಮನೆ ನಮ್ಮಲ್ಲಿ ಎರಡು ಮೂರು ಮನೆ ಇರ್ತದೆ ಎರಡೆರಡು ಮೂರು ರೂಮ್ಸ್ ಇರ್ತಾರೆ ಒಂದು ಊಟಕ್ಕೆ ಒಂದು ಮಲಗಲಿಕ್ಕೆ ಒಂದು ಟಿ ವಿ ಅಂತ ಎರಡು ಮೂರಂತೂ ನಮ್ಮಲ್ಲಿ ಇದ್ದೇ ಇರ್ತಾರೆ ಅದು ಹಿಂದಿನ ಕಾಲದಲ್ಲಿ ಒಂದೊಂದಕ್ಕೂ ಒಂದೊಂದು ರೂಮ್ಸ್ ಆವತ್ತಿನ ಕಾಲದಲ್ಲಿ ಇರ್ತಿತ್ತು ನಮ್ಮ ದೇವರಿಗೆ ಏನು ಕಡಿಮೆನಾ ದೇವರು ಹೇಳಿದ ಪಿಂಡಾಂಡಕ್ಕೆ ಬಂದು ನನಗೂ ಹೀಗೆ ಹೀಗೆ ಪ್ರೇರಣೆ ಮಾಡಬೇಕಾಗಿದ್ರೆ ಒಂದೊಂದು ಕೋಣೆ ಬೇಕು ಒಂದೊಂದು ಮನೆ ಬೇಕು ಅಂತ ಹಾಗೆ ಅಷ್ಟದಳ ಪದ್ಮವನ್ನು ಆರಿಸಿಕೊಂಡು ಅಷ್ಟದಳ ಪದ್ಮದಲ್ಲಿ ಕೂತು ನಿಯಂತ್ರಣೆ ಮಾಡಿ ಕೂತಲ್ಲ ಅಲ್ಲಿ ತಿರುಗಾಡ್ತ ಭಗವಂತ ನಮ್ಮನ್ನು ಬೇರೆ ಬೇರೆ ಕರ್ಮಗಳಲ್ಲಿ ಕ್ರಿಯೆಗಳಲ್ಲಿ ನಮ್ಮನ್ನು ತೊಡಗಿಸುತ್ತಾನೆ ದಾಸರಿದನ್ ಯಾಕೆ ಹೇಳ್ತಾರೆ ಅಂತಂದ್ರೆ ಈ ದುಷ್ಟಕ್ರಿಯೆಗಳು ನಮಗೆ ಬೇಡ ಅಂತ ಆದ್ರೆ ಧರ್ಮದಲ್ಲಿಯೇ ನಮ್ಮ ಮನಸ್ಸು ಎರಗಬೇಕು ಅಂತಾದರೆ ಇದನ್ನು ನಿತ್ಯ ಚಿಂತನೆ ಮಾಡಬೇಕು ಈ ನುಡಿಯನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು ಮನಸ್ಸಲ್ಲಿ ಇಟ್ಟುಕೊಂಡಾಗ ನಮ್ಮ ದೇವರಿಗೆ ಗೊತ್ತಾಗತ್ತೆ ಓ ಇವನ ಇವನಲ್ಲಿ ನನ್ನ ಗುಟ್ಟು ಎಲ್ಲ ಇದೆ ಆದ್ರಿಂದ ನಾನು ದಕ್ಷಿಣದಿಂದ ವಾಯವ್ಯದ ತನಕ ನಾನು ಸಂಚಾರ ಮಾಡಬಾರದು ಪೂರ್ವ ಈಶಾನ ಉತ್ತರದಲ್ಲಿ ಮಾತ್ರ ತಿರುಗಬೇಕು ಅಂತ ಸ್ವಾಮಿ ಅಲ್ಲೇ ತಿರುಗಾಡ್ತಾ ನಮ್ಮನ್ನು ಸತ್ಕರ್ಮದಲ್ಲಿ ತೊಡಗಿಸಿ ಅಧ್ಯಾತ್ಮದಲ್ಲಿ ಎತ್ತರಕ್ಕೆ ಕೊಂಡೊಯ್ಯುತ್ತಾನೆ ಅನ್ನುವ ದೃಷ್ಟಿಯಲ್ಲಿ ಸಾಧಕನಿಗೆ ಜಾರಿ ಬೀಳದೆ ಎತ್ತರಕ್ಕೆ ಕರೆದೊಯ್ಯಲಿಕ್ಕೋಸ್ಕರವಾಗಿ ದಾಸರು ಇದನ್ನು ವಿಶ್ಲೇಷಣೆ ಮಾಡಿದ್ದಾರೆ ನಾವು ಅಷ್ಟದಳ ಪದ್ಮದಿಂದ ಮತ್ತೆ ಮೇಲಕ್ಕೆ ಬಂದರೆ ಅದು ಎರಡು ದಳದ ಪದ್ಮ ದ್ವಿದಳ ಪದ್ಮವು ಶೋಭಿಪುದು ಕಂಠದಲ್ಲಿ ಅದು ಎಲ್ಲಿದೆ ಅಂದರೆ ಕಂಠದಲ್ಲಿ ದ್ವಿದಳಾತ್ಮಕವಾಗಿರತಕ್ಕಂತಹ ಪದ್ಮ ಉಂಟಲ್ಲಿ ದ್ವಿದಳ ಪದ್ಮವು ಶೋಭಿದು ಶೋಭಿಪುದು ಕಂಠದಲ್ಲಿ ಎರಡು ದಳ ಎರಡು ದಳದಲ್ಲಿ ಏನು ಕೆಲಸ ಹೇಳ್ತಾರೆ ಮುಖ್ಯಪ್ರಾಣ ತನ್ನಯ ಸುದತಿಯೊಂದಡಗೂಡಿ ಮುಖ್ಯಪ್ರಾಣದೇವರು ತನ್ನ ಸುದತಿಯೊಂದಡಗೂಡಿ ಅಂತ ಹೇಳ್ತಾರೆ ತನ್ನ ಹೆಂಡತಿಯ ಜೊತೆಗೆ ಅಂತ ಹೇಳೋದಿಲ್ಲ ಸುದತಿಯ ಒಡಗೂಡಿ ಮುಖ್ಯಪ್ರಾಣದೇವರಿದ್ದಾರೆ ಒಂದು ಮುಖ್ಯಪ್ರಾಣದೇವರಿಗೆ ಮನೆ ಒಂದು ಮುಖ್ಯಪ್ರಾಣದೇವರ ಮನೆಯವರಿಗೆ ಮನೆ ಮುಖ್ಯ ಪ್ರಾಣ ಒಂದು ಒಂದು ಭಾಗದಲ್ಲಿ ಇನ್ನೊಂದು ತಳದಲ್ಲಿ ಒಟ್ಟೊಟ್ಟಿಗೆ ಇಬ್ಬರು ಕೂಡ ಸೇರಿ ಏನು ಸಾಧನೆ ಮಾಡ್ತಾರೆ ಹಂಸೋಪಾಸನೆಯ ಮಾಳ್ಪ ಹಂಸ ರೂಪಿಯಾದ ಭಗವಂತನನ್ನು ಉಪಾಸನೆ ಮಾಡ್ತಾರೆ ನೋಡಿ ಚೆನ್ನಾಗಿ ಹೇಳ್ತಾರೆ ನೋಡಿ ಮುಖ್ಯ ಪ್ರಾಣ ತನ್ನ ಸುಧತಿಯ ಒಡಗೂಡಿ ಯಾವತ್ತು ಹಾಗೆ ಅಂತೆ ದಂಪತ್ಯ ಸಹಾದ ಏನಾದರೂ ಒಳ್ಳೆಯ ಕೆಲಸ ಮಾಡುವಾಗ ಒಬ್ಬ ಮಾಡಲಿಕ್ಕಿಲ್ಲ ಇಬ್ಬರು ಸೇರಿ ಮಾಡುವಂಥದ್ದು ಕೊನೆಗೆ ನೀರು ಹಾಕಲಿಕ್ಕೆ ಬೇಕು ಯಜಮಾನಿನಿ ನೀರು ಹಾಕಿ ಅಂದರೆ ಅದರರ್ಥ ಏನು ನೀರು ಕರ್ಮದ ಸಂಕೇತ ನಿಮ್ಮ ಕರ್ಮದಲ್ಲಿ ನಾನು ಜೊತೆಗಾರ್ತಿಯಾಗಿ ಇರ್ತೇನೆ ಎಂತ ಸಂಕಲ್ಪ ಮಾಡುವಂತಹದ್ದು ಹಾಗೆ ಮುಖ್ಯಪ್ರಾಣ ದೇವರು ಜೊತೆಗೆ ತನ್ನ ಸುದತಿಯಂದಡಗೂಡಿ ಹಂಸಮಂತ್ರವನ್ನು ಜಪ ಮಾಡುತ್ತಾರೆ ಅಲ್ರೀ ಹಂಸಮಂತ್ರ ಜಪ ಎಷ್ಟು ಮಾಡಬೇಕು ನಮಗೆ ಲೆಕ್ಕ ಗೊತ್ತಿದೆ ನಾವು ಮಾಡ್ತೇವೋ ಬಿಡ್ತೇವೋ ಬೇರೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಬಾರಿ ಹಂಸ ಮಂತ್ರ ಜಪವನ್ನು ಮಾಡ್ತಾರೆ ಒಬ್ಬ ಮನುಷ್ಯ ಒಂದು ದಿವಸ ಬದುಕಿದ ಅಂದರೆ ಅಷ್ಟು ಜಪ ಮಾಡ್ತಾರೆ ಹಂಸ ಮಂತ್ರ ಜಪವನ್ನು ಮಾಡ್ತಾರೆ ಮುಖ್ಯ ಪ್ರಾಣದೇವರು ಅಲ್ರಿ ಅವರಿಗೆ ಎಷ್ಟು ತಾಕತ್ತಿರಬೇಕ್ರಿ ಜಪ ಮಾಡಬೇಕಾದ್ರೆ ನಮಗೆ ಒಂದು ಹತ್ತು ಹೇಳುವಾಗ್ರೆ ನಿದ್ರೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಕೈ ಸುತ್ತಾಗಿ ಬಿಡುತ್ತೆ ಅಯ್ಯೋ ಎಣಿಸಿ ಎಣಿಸಿ ಸುತ್ತ ಆಯಿತು ಜಪ ಮನಿ ಎಣಿಸಿ ಸುತ್ತಾಗಿ ಬಿಡುತ್ತೆ ಅದಕ್ಕೆ ದಾಸರು ಎಂತಹ ವಿಶೇಷನೇ ಇರ್ತಾರ ಎಂತಹ ಶಬ್ದ ಮುಖ್ಯ ಪ್ರಾಣ ತನ್ನ ಸುಧತಿಯಂದಡಗೂಡಿ ಮುಖ್ಯ ಪ್ರಾಣ ಪ್ರಾಣ ಅಂದ್ರೆ ಬಲ ಮುಖ್ಯ ಪ್ರಾಣ ಅಂತಂದ್ರೆ ಪ್ರಧಾನವಾದ ಬಲ ದೇವತೆ ಅವ್ರಿಂದ ಇಡೀ ಜಗತ್ತಿಗೆ ಪ್ರಾಣ ಚೇಷ್ಟಕನಾದಂತಹ ಚೇಷ್ಟಕರಲ್ಲೇ ಮುಖ್ಯಸ್ಥನಾದ ಪ್ರಧಾನನಾಗಿರ್ತಕ್ಕಂಥವ ಅವನಿಗಿಂತ ಪ್ರಧಾನನಾದ ಸಾಧಕ ಮತ್ತೊಬ್ಬ ಇಲ್ಲ ಇನ್ನೊಬ್ಬ ಜಗಚ್ಚೇಷ್ಟಕ ಅಲ್ಲ ಮುಖ್ಯ ಪ್ರಾಣ ವಶೇ ಸವಿಷ್ಣೋರ್ವ ಶಗತ್ಸದಾ ಮುಖ್ಯ ಪ್ರಾಣನ ಅಧೀನವಾಗಿ ಇಡೀ ಜಗತ್ತಿದೆ ಹಾಗಾಗಿ ಮುಖ್ಯ ಪ್ರಾಣ ಅಂದ್ರೆ ಇಡೀ ಜಗತ್ತೇಷ್ಟಕ ಇಡೀ ಜಗತ್ತಿನ ಚೇಷ್ಟೆ ಮಾಡಲಿಕ್ಕೆ ಬೇಕಾದಷ್ಟು ತಾಕತ್ತಿರುವವ ಆದ್ರಿಂದ ಅವರ ಬಗ್ಗೆ ನೀನು ತಲೆಬಿಸಿ ಮಾಡಿಕೊಳ್ಳುವುದು ಬೇಡ ಅನಾ ಅಂದ್ರೆ ಕ್ರಿಯೆ ಶ್ವಾಸೋಚ್ವಾಸಾದಿ ಕ್ರಿಯೆಗಳು ಅದು ಪ್ರಾಣ ಪ್ರಕೃಷ್ಠವಾಗಿ ನಡೀಬೇಕು ಅದನ್ನು ಮಾಡುವವರಲ್ಲಿ ಮುಖ್ಯನಾದವ ಮುಖ್ಯ ಅಂದ್ರೆ ಎರಡು ರೀತಿಯಲ್ಲಿ ಒಂದು ಒಂದು ಕ್ಷಣವೂ ಬಿಡದೆ ಮಾಡಿಸುವವ ಅಂತ ಒಂದರ್ಥ ಮತ್ತೊಂದು ಅದು ಒಳ್ಳೆ ರೀತಿಯಲ್ಲಿ ಮಾಡುವವ ಅಂತ ಮತ್ತೊಂದು ನಾವು ಕ್ರಿಯೆ ಮಾಡ್ತಾ ಇರ್ತೇವೆ ಅದನ್ನು ನಾವು ಮಕ್ಕಳಾಡಿಸುವಾಗ ಅಂತೆಲ್ಲ ಹೇಳ್ತೇವೆ ನಾವು ಅದನ್ನು ಮಾಡಲಿಕ್ಕಾಗುವುದಿಲ್ಲ ಅದು ಹರಿಗತಾಹಸಾರ ಹೇಳುವಾಗ ಮಾತ್ರ ಆದರೆ ಪ್ರಾಕ್ಟಿಕಲ್ ಆಗಿ ನಮಗೆ ಮಾಡಲಿಕ್ಕಾಗುವುದಿಲ್ಲ ಮುಖ್ಯಪ್ರಾಣದೇವರು ಹಾಗಲ್ಲ ಯಾವುದ್ಯಾವುದು ಕ್ರಿಯೆಗಳಿವೆ ಅನಾ ಚೇಷ್ಟೆಗಳಿವೆ ಅದೆಲ್ಲ ಪ್ರಕೃಷ್ಟ ಹೇಗೆ ಪ್ರಕೃಷ್ಟ ಭಗವಂತನ ಸ್ಮರಣೆ ಪೂರ್ವಕವಾಗಿಯೇ ಮಾಡ್ತಾನೆ ಎಷ್ಟು ಅಂದರೆ ಒಂದು ಉಸಿರಿನ ಜೊತೆಗೂ ಕೂಡ ಹಂಸಮಂತ್ರವನ್ನು ಸೇರಿಸುತ್ತಾರೆ ಅಂತ ಆದರೆ ಅವರ ಚೇಷ್ಟೆ ಎಷ್ಟು ಪ್ರಕೃಷ್ಟ ಅದರಿಂದ ಮುಖ್ಯ ಪ್ರಾಣ ಅದರಂದರೆ ಉಸಿರಾಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಬಲವನ್ನು ಹೊಂದಿರತಕ್ಕಂತಹ ರೂಪ ಅದು ಸುದತಿಯೊಂದಡಗೂಡಿ ಅಂತ ಹೇಳ್ತಾರೆ ಸುದತಿ ಅಂತ ಹೇಳ್ತಾರೆ ಸುದತಿ ಅಂದ್ರೆ ಒಳ್ಳೆಯ ಹಲ್ಲುಳ್ಳವಳು ಅಂತ ಅರ್ಥ ಅಷ್ಟೇ ಸುದತಿ ಅಂತ ಒಳ್ಳೆಯ ಹಲ್ಲುಳ್ಳವಳು ಅಂತ ಯಾಕೆ ಈ ವಿಶೇಷಣ ಕೊಟ್ಟರು ಅಂತಂದ್ರೆ ಹಂಸ ಮಂತ್ರ ಜಪ ಮಾಡುವಾಗ ತನ್ನ ಜೊತೆಗೆ ಇರುವವಳು ತುದತಿ. ಅಂದರೆ ಭಾರತೀ ದೇವಿಯರು ಜಪ ಮಾಡಬೇಕಾಗಿದ್ರೆ ಹಲ್ಲು ಗಟ್ಟಿರ್ಬೇಕ್ರಿ ಬರೀ ನಾಲಿಗೆ ಇದ್ರೆ ಸಾಕಾಗುವುದಿಲ್ಲ ಹಲ್ಲು ಇರಬೇಕು ನೀವು ನೋಡಿ ಹಲ್ಲು ನೋವಾಯಿತು ಶಬ್ದ ಉಚ್ಚಾರಣೆ ಮಾಡಲಿಕ್ಕಾಗುವುದಿಲ್ಲ ಶಬ್ದದಲ್ಲಿ ಸೌಷ್ಠವ ಬರಬೇಕು ಹಲ್ಲು ಚೆನ್ನಾಗಿರ್ಬೇಕು ಒಂದು ಹಲ್ಲು ಹೋಯಿತು ಒಂದು ಕೆಲವು ಅಕ್ಷರ ಹೇಳಲಿಕ್ಕೆ ಆಗುವುದಿಲ್ಲ ನೀವು ನೋಡಿ ಬೇಕಿದ್ರೆ ಹಲ್ಲು ಇಲ್ಲದಿದ್ದವರನ್ನು ತೆಗೆದು ನೋಡಬೇಡಿ ಇಲ್ಲದಿದ್ದವರನ್ನು ನೋಡಿ ನೀವು ಹೇಗಿರ್ತದೆ ಅಂತ ಅಂದ್ರೆ ಆ ಹಲ್ಲು ಅನ್ನುವಂತಹ ಅದು ವರ್ಣೋಚ್ಚಾರಣೆಗೆ ದಂತ್ಯಕ್ಷರಗಳು ಅಂತಿದೆ ಶಿಕ್ಷಾಶಾಸ್ತ್ರದಲ್ಲಿ ಯಾವುದೆಲ್ಲ ದಂತ ಯಾವುದು ದಂತೋಷ್ಟ ಅದನ್ನೆಲ್ಲ ಪಟ್ಟಿ ಮಾಡಿದ್ದಾರೆ ಆ ದಂತದಿಂದ ಹೇಳಬೇಕಾದ ವರ್ಣಗಳಿರಬೇಕಾದ್ರೆ ದಂತ ಬೇಕು ಹಲ್ಲು ಬೇಕು ಹಲ್ಲು ಇರಿದ್ರೆ ಆ ವರ್ಣಗಳನ್ನು ಉಚ್ಚಾರಣೆ ಮಾಡಲಿಕ್ಕಾಗುದಿಲ್ಲ ಯಾವುದೇ ವರ್ಣಕ್ಕೆ ಪೂರ್ತಿ ಪರಿಪಕ್ವತೆ ಸ್ಪಷ್ಟತೆ ಬರಬೇಕಾಗಿದ್ದರೆ ದಂತ ಬೇಕು ಅದರಲ್ಲಿಯೂ ಕೂಡ ಈ ಮಂತ್ರ ಹೇಳಬೇಕಾಗಿದ್ದರೆ ದಂತ ಚೆನ್ನಾಗಿರಬೇಕಾದ್ರು ಕೆಲವ್ರು ಇರ್ತಾರ್ರಿ ಅವರು ಕೂತಿರ್ತಾರೆ ಪಾಪ ಆರಾಮವಾಗಿ ಕೂತಿರ್ತಾರೆ ಅವರು ಕೂತ್ರೆ ಅವರ ನಾನೆಗೆ ಸುಮ್ಮನೆ ಕೂಡ್ಲೂದಿಲ್ಲ ಗರ ಗರ ಗರ ತಿರ್ತದೆ ಎಲ್ಲಿ ಅಂದರೆ ಹಲ್ಲಿನ ಎಡೆ ಎಡೆಯಲ್ಲಿ ತಿರುಗುತ್ತಾ ಇರ್ತದೆ ಬೆಳಿಗ್ಗೆದ್ದೋ ನಿನ್ನೆದ್ದೋ ಏನಾದರೂ ಉಳಿದದ ಅಂತ ಹುಡುಕ್ತಾ ಇರ್ತದೆ ಅಂದರೆ ಹಲ್ಲು ಹಾಳಾಯಿತು ಅಂದರೆ ನಾಲಗೆಯೂ ಕೆಲಸ ಮಾಡೋದಿಲ್ಲ ಅದರ ದುರ್ಬುದ್ದಿ ಬೇರೆಯೇ ಬೆಳೆಯುತ್ತೆ ಅದರಿಂದ ದಂತ ಚೆನ್ನಾಗಿದ್ದರೆ ಮಾತ್ರ ನಾಲಗೆಯೂ ಅದಕ್ಕೆ ಸಹಕಾರಿಯಾಗತ್ತೆ ಅದರಿಂದ ದಂತ ಅನ್ನೋದು ಚೆನ್ನಾಗಿರುವುದು ಅದು ಮುಖ್ಯವಾಗಿ ಬೇಕಾಗ್ತದೆ ಬಾಯಿಯಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ಹಲ್ಲು ಇದು ಇದು ಭಗವಂತನ ಸೃಷ್ಟಿಯೇ ಹೀಗೆ ಕಣ್ಣನ್ನು ಹೇಳುವಾಗ ನಾನು ಇದನ್ನೇ ಹೇಳೋದು ಕಣ್ಣು ಬಹಳ ಮುಖ್ಯ ಅಂತಲೇ ಹೇಳೋದು ನಾನು ಕಿವಿಯನ್ನು ಹೇಳುವಾಗ ಕಿವಿ ಬಾರಿ ಮುಖ್ಯರಿ ಅಂತ ಹೇಳೋದು ನಾನು ಮೂಗನ್ನು ಹೇಳುವಾಗ ಆ ಮೂಗು ಭಾರೀ ಮುಖ್ಯರಿ ಅಂತದು ಹೀಗೆ ಹೇಳಬೇಕದು ಹಾಗೆ ದಂತವನ್ನು ಹೇಳುವಾಗ ಹಾಗೇ ಕತೆ ಹೇಳೋದು ದಂತ ಭಾರೀ ಮುಖ್ಯ ಅಂತ ದಂತ ಇಲ್ಲದೆ ಹೋದರೆ ನಮ್ಮ ಕತೆ ಉದಂತಾಗಿ ಬಿಡುತ್ತೆ ಆದ್ರಿಂದ ಏಕದಂತ ನಾವು ಆಗಬಾರದು ಎಷ್ಟು ದಂತಗಳಿವೆ ಅಷ್ಟನ್ನೆಲ್ಲ ಉಳಿಸಿಕೊಳ್ಳಬೇಕು ಈ ಜಪಕ್ಕೆ ಸಾಧನೆಗೆ ಮಂತ್ರೋಚ್ಚಾರಣೆಗೆ ಅತ್ಯಗತ್ಯವಾಗಿ ಬೇಕಾಗಿರತಕ್ಕಂತಹದ್ದು ಅದರಿಂದ ಹಂಸ ಮಂತ್ರವ ಹಂಸ ಮಂತ್ರ ಜಪವ ಮಾಳುತ್ವಾ ಹಂಸೋಪಾಸನೆಯ ಮಾಳುತ್ವ ಈ ಹಂಸೋಪಾಸನೆ ಮಾಡತಕ್ಕಂತಹ ಮುಖ್ಯಪ್ರಾಣ ದೇವರಿಗೆ ಸುಧತಿ ದಂತ ಚೆನ್ನಾಗಿರ್ತಕ್ಕಂಥವರು ಯಾಕೆಂದರೆ ಭವತಿ ಯದನುಭಾವಾತ್ ಎಡ ಮೂಕೋಪಿ ವಾಗ್ಮಿ ಜಲಪತಿರ ಭಿಜಂತು ಜಾತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತಿ ಸಾ ಮಸತಿ ನಿಧತ್ತ ಸನ್ನಿಧಿ ಮಾನಸೆ ಹೀಗೆ ನುಡಿಯ ದೇವತೆಯಾದ ಮಾತಿನ ಅಭಿಮಾನಿನಿಯಾದ ಸುಧತಿಯಾದ ಭಾರತೀ ದೇವಿಯರ ಜೊತೆಗೆ ಹಂಸ ಹಂಸೋಪಾಸನೆಯ ಮಾಳಪ್ಪ ಒಳ್ಳೆಯ ಶಬ್ದ ನೋಡಿ ಹಂಸ ಮಂತ್ರ ಜಪ ಮಾಡುದು ಅಂತ ಹೇಳಿಲ್ಲ ದಾಸರು ಯಾಕೆ ನಮ್ಮ ಜಾತಿಗೆ ಸೇರ್ತಾರೆ ಅವರು ಹಂಸ ಮಂತ್ರ ಜಪ ಅಲ್ಲ ಹಂಸ ಉಪಾಸನೆಯ ಮಾಡಪ್ಪ ಜಪ ಬೇರೆ ಉಪಾಸನೆ ಬೇರೆ ಜಪ ಆಗುವಾಗ ಬಾಯಿಗೆ ಮಾತ್ರ ಕೆಲಸ ಉಪಾಸನೆಯಲ್ಲಿ ಮನಸ್ಸಿಗೂ ಕೆಲಸ ಇದೆ ಹಾಗೆ ತನ್ನ ಹೆಂಡತಿಯ ಜೊತೆಗೆ ಮಡದಿಯ ಜೊತೆಗೆ ಸೇರಿ ಹಂಸ ಭಗವಂತನನ್ನು ಆರಾಧನೆ ಮಾಡ್ತಾರೆ ಹಂಸ ಉಪಾಸನೆಯ ಮಾಡಪ್ಪ ಈ ಕಂಠದಲ್ಲಿ ಕೂತ ಮುಖ್ಯಪ್ರಾಣ ದೇವರು ಉದಾಹರಣಿದನು ಅಂತ ಹೇಳ್ತಾರೆ ಉದಾಹರಣ ಅನ್ನುವಂತಹ ಹೆಸರಿನ ಸ್ವಾಮಿಯ ಮುಖ್ಯಪ್ರಾಣದೇವರಲ್ಲಿ ಕೂತಿರ್ತಾರೆ ಏನು ಕೆಲಸ ಅಂತಂದರೆ ಅವರು ಜಪ ಮಾಡ್ತಾರೆ ಅಲ್ಲ ಅವ್ರು ಜಪ ಮಾಡುವಾಗ ನಮಗೆ ರಗಳೇ ಆಯ್ತಲ್ಲ ಈಗ ಅವ್ರಿಗೆ ಕೂತ ಜಾಗ ಯಾವುದ್ರಿ ಕಂಠದಲ್ಲಿ ಹೋಗಿ ಕೂಡಬೇಕಾ ಅವರು ಬೇರೆ ಜಾಗ ಇಲ್ವಾ ನಮ್ಮ ಡೈನಿಂಗ್ ಹಾಲ್ ಅದೇ ಅವಸ್ಥೆ ಆಯ್ತಲ್ಲ ಈಗ ನಮಗೆ ಮತ್ತೆ ಅವರು ಹಂಸಮತ ಜಪ ಮಾಡಲಿಕ್ಕೆ ಅಲ್ಲಿ ಕೂತ್ರೆ ಯಾರಾದರೂ ಬಂದು ನಮ್ಮ ಅಡುಗೆ ಮನೆಯಲ್ಲೇ ಜಪಕ್ಕೆ ಕೂತ್ರೆ ನಮಗೂ ತಿನ್ನಲಿಕ್ಕಿಲ್ಲ ಅವರೂ ತಿನ್ನುವುದಿಲ್ಲ ರಗಳೇ ಆಯ್ತಲ್ಲ ಇಗೆ ನಾವೇನು ಮಾಡಬೇಕು ಅದಕ್ಕೆ ದಾಸರು ಒಳ್ಳೆಯ ಚಿಂತನೆ ಕೊಟ್ಟರು ಆ ಸ್ವ ಮುಖ್ಯಪ್ರಾಣದೇವರು ಉದಕವ ಅನ್ನಾದಿಗಳ ಅವಕಾಶದನು ನೀರು ಕುಡಿಯಿರಿ ಅಂತ ಹೇಳ್ತಾರೆ ಊಟ ಮಾಡಿ ಅಂತ ಹೇಳ್ತಾರೆ ಉದಕವ ಅನ್ನಾದಿಗಳಿಗೆ ಅವಕಾಶದನು ಅದರಿಂದ ಅನ್ನ ತಿನ್ನಬಹುದು ನೀರು ಕುಡಿಯಬಹುದು ಅವರ ಜಪಕ್ಕೇನು ತೊಂದರೆ ಆಗುವುದಿಲ್ಲ ಆದರೆ ಒಂದು ತಲೆಯಲ್ಲಿ ಇಟ್ಟುಕೊಳ್ಬೇಕು ನಾವು ತಿನ್ನುವಾಗ ಕುಡಿಯುವಾಗ ಮುಖ್ಯಪ್ರಾಣದೇವರು ಜಪ ಮಾಡ್ತಾ ಇದ್ದಾರೆ ಅಂತ ಮರಿಬಾರದು ಅಷ್ಟೆ ಯಾರಾದ್ರೂ ಜಪ ಮಾಡ್ತಾ ಇದ್ರೆ ಅವಾಗ ಕೆಟ್ಟ ವಾಸನೆ ಬರಬಾರದಲ್ಲ ಬ್ಯಾಡ್ ಸ್ಮೆಲ್ ಬರಬಾರದಲ್ಲ ಅದಂತದನ್ನು ತೆಕ್ಕಬಾರದು ಅಂತ ಅಷ್ಟು ನೆನಪಿಟ್ಟುಕೊಂಡ್ರೆ ಸಾಕು ನಾವು ಅಷ್ಟೇ ಅದಕ್ಕಿಂತ ಹೆಚ್ಚು ಹೇಳುವುದಿಲ್ಲ ಉದಕವ ಅನ್ನಾದಿಗಳಿಗೆ ಅವಕಾಶವನ್ನು ಅಲ್ಲಿ ಕೂತಿದಕ್ಕೆ ಅವಕಾಶ ಕೊಡ್ತಾನು ಇದು ಒಂದು ಕೆಲಸ ಆಯ್ತು ಅಲ್ರಿ ಜಪ ಮಾಡುವಾಗ ಜಪ ಮಾಡ್ತಾ ಇರ್ತಾರೆ ಅವಾಗ ಹೇಳ್ತಾರೆ ಯಾರಾದರೂ ಪಕ್ಕದಲ್ಲಿ ಮಾತಾಡಿದರೆ ಶ್ ಮಾತಾಡಬೇಡ್ರಿ ರಗಳೇ ಆಗತ್ತೆ ಅಂತ ಹೇಳ್ತಾರೆ ನಾವು ಜಪ ಮಾಡುವಾಗ ಇನ್ನೊಬ್ಬರು ಮಾತಾಡಬಾರದು ಇವ್ರು ಜಪ ಮಾಡ್ತಾ ಕೂತ್ಕೊಳ್ತಾರೆ ಇವ್ರು ಜಪ ಮಾಡ್ತಾ ಕೂತ್ಕೊಂಡ್ರೆ ಮಾತಾಡಲಿಕ್ಕಾಗುವುದಿಲ್ಲ ನಾವು ಸುಮ್ಮನೆ ಕೂಡಬೇಕಲ್ಲ ಮಾತಾಡಬೇಕಾದ್ರೆ ಕಂಠವೇ ಅವಕಾಶ ಕಂಠದ ಮಾತಾಡಬೇಕು ಕಂಠ ಇರಿದರೆ ಬೇರೆ ಮಾತಾಡಲಿಕ್ಕಾಗುವುದಿಲ್ಲ ನೀವು ನೋಡಿ ನಾವು ಮಾತಾಡ್ತಾ ಇರ್ತೇವೆ ಕಂಠ ಒತ್ತಿ ಮಾತಾಡಲಿಕ್ಕಾಗುವುದಿಲ್ಲ ಮಧ್ವಾಚಾರ್ಯಿಗೆ ಈ ಪರೀಕ್ಷೆ ನಡೆದಿತ್ತು ಅದು ಪೂರ್ವವಾಟ ಗಂಡವಾಟ ಅಂತ ಇಬ್ಬರು ಬಂದರು ಮಹಾ ಬಲಿಷ್ಠರಾಗಿರ್ತಕ್ಕಂಥವರು ಕಾಂತೇಶ್ವರದಲ್ಲಿ ಕಂತಾವರದಲ್ಲಿ ಬಂದಿದ್ದರು ಬಂದಾಕ ಜಟ್ಟಿ ಫೈಲ್ ಮ್ಯಾನ್ಗಳು ಬಂದಿದ್ರು ಮದ್ರಾಚಾರಸ್ತ್ರ ಹೇಳಿದ್ರಿಂದ ನಿಮ್ಮ ಸೇವೆ ಆಗಬೇಕು ಆಗಲಿ ಏನು ಸೇವೆ ಅವರು ಹೇಳಿದ್ದು ಹೀಗೆ ಆವಾಗ ಮೈಕೈ ಎಲ್ಲ ಇರಲಿಲ್ಲ ನಮಗೆ ಮೈಕೆ ಇದ್ದರೂ ಧ್ವನಿ ಇಲ್ಲ ಅವತ್ತಿನ ಕಾಲದಲ್ಲಿ ಹೇಗೆ ಅಂದರೆ ಮೈಕೈ ಇಲ್ಲ ಧ್ವನಿವರ್ಧಕ ಇಲ್ಲ ಬರೀ ಗಂಟ್ಲು ಸಾವಿರ ಸಾವಿರ ಜನ ಕುದಿದ್ದಾರೆ ಪ್ರವಚನಕ್ಕೆ ಪಾಠ ಪ್ರವಚನಕ್ಕೆ ಅವ್ರು ಹೇಳಿದ್ರು ಗಂಡವಾಟ ನಾವು ಇಬ್ಬರು ಒಟ್ಟಿಗೆ ಸೇರಿ ಕಂಠವನ್ನು ಒತ್ತಿ ಹಿಡಿತೇವೆ ನೀವು ಪ್ರವಚನ ನಿಲ್ಲಿಸಬಾರದು ಆಯಿತು ಅಂತ ಹೇಳಿದ್ರು ಮಧ್ವಾಚಾರ್ಯರು ಅವರು ಕಂಠ ಒತ್ತಿದ ಪ್ರಾಯಶಃ ಕಂಠ ಒತ್ತಿದಷ್ಟು ಧ್ವನಿ ಕಡಿಮೆ ಆಗಬೇಕು ಮಧ್ವಾಚಾರದ ವಾಲ್ಯೂಮ್ ಜಾಸ್ತಿ ಆಯಿತು ಅವನು ಎಷ್ಟೆಷ್ಟು ಒತ್ತಾನೆ ವಾಲ್ಯೂಮ್ ಜಾಸ್ತಿ ಆಯಿತು ಇವು ಎಷ್ಟೆಷ್ಟು ಒತ್ತಿದ ಇವನಲ್ಲಿ ಬಲ ಕಡಿಮೆ ಆಯಿತು ಈಚೆ ಆಚೆ ಒಬ್ಬ ಬಿದ್ದ ಮಧ್ವಾಚಾರ ನಾನು ಬಿಡಬೇಕು ಇವರು ಬಿದ್ದರು ಇಬ್ಬರು ಹೇಳಿದ್ರೆ ಶಿಶರ ಸ್ವಲ್ಪ ಗಾಳಿ ಹಾಕಿ ಅವ್ರನ್ನ ಎಬ್ಬಿಸಿ ಅಂತ ಆಚಾರ್ಯಸ್ಥಾ ಕರುಣೆ ನೋಡಿ ತನ್ನ ಕಂಠ ಅದುಮಿ ಕೊಲ್ಲಿಯತ್ನ ಪಟ್ಟವರನ್ನು ಗಾಳಿ ಹಾಕಿ ರಕ್ಷಣೆ ಮಾಡಿದ್ರಂತ ಕಂಠದಲ್ಲಿ ಕೂತು ಜಪ ಮಾಡದಕ್ಕಂತಹ ಹಂಸಮಂತ್ರ ಜಪ ಮಾಡತಕ್ಕಂತಹ ಸಾಧಕರು ಆಚಾರ್ಯ ಮಧ್ವರು ಅವರ ಕಂಠವನ್ನು ಬೀಗಿಲಿಕ್ಕೆ ಯಾರು ಸಮರ್ತರು ಎಂತವರೂ ಪರೀಕ್ಷೆಯಲ್ಲಿ ತೋಲು ಹಾಗೆ ನಮ್ಮ ಮುಖ್ಯ ಪ್ರಾಣದೇವರು ಕಂಠದಲ್ಲಿ ಕೂತಿರ್ತಾರೆ ಕೂತು ಮಾಡುವ ಕೆಲಸ ಏನು ಜಪ ಮಾಡ್ತಾರೆ ಜಪ ಮಾಡುವಾಗ ನಾವು ಮಾತಾಡುವುದು ಹೇಗೆ ಅಂದರೆ ಅದಕ್ಕೆ ಹೇಳಿದರು ದಾಸಿದರು ಉದಕವ ಅನ್ನಾದಿಗಳ ಅವಕಾಶದನು ತಾನಾಗಿದ್ದು ಉದಾನಾಭಿದನು ಶಬ್ದವ ನುಡಿದು ನುಡಿಸುವ ಅವರೂ ನುಡಿತಾರೆ ಹಂಸಮಂತ್ರ ಜಪವನ್ನು ನುಡಿತಾ ಇರ್ತಾರೆ ನುಡಿಸುವ ನಮ್ಮಿಂದ ನುಡಿಸ್ತಾರೆ ನಮಗೇನಾದರೂ ನುಡೀಬೇಕೋ ಅವರ ಅನುಗ್ರಹ ಇರದೆ ನಾವು ಏನೂ ಹೇಳಲಿಕ್ಕಾಗುವುದಿಲ್ಲ ಆ ಪ್ರಾಣ ಶಕ್ತಿ ನಮ್ಮಲ್ಲಿ ಇದ್ರೆ ಮಾತ್ರ ವರ್ಣವನ್ನು ಹೇಳಲಿಕ್ಕಾಗುತ್ತೇನೆ ಕಂಠದಿಂದ ವಾಯುವಿನ ಮೂಲಕ ಆ ವರ್ಣಗಳ ಉತ್ಪತ್ತಿಯಾಗಿ ಕಂಠದ ಮೂಲಕ ಹೊರಗೆ ಬಂದು ನಾಡಿಗೆಯಿಂದ ಇನ್ನಷ್ಟು ಸ್ಪಷ್ಟತೆಯನ್ನು ಪಡ್ಕೊಂಡು ಧನಿಯ ಮೂಲಕ ವರ್ಣಗಳು ನಮ್ಮ ಕಿವಿಗೆ ಬೀಳಬೇಕು ಇಷ್ಟಾಗಬೇಕಾಗಿದ್ದರೆ ಆ ಕಂಠದಲ್ಲಿ ಕೂತ ಭಗವಂತನ ಭೃತ್ಯರಾದ ಉದಾನನ ಮುಖ್ಯಪ್ರಾಣದೇವರ ಅನುಗ್ರಹ ಬೇಕು ಹಾಗಾದರೆ ಎರಡು ಕೆಲಸ ಆಯಿತು ಒಂದು ಅಧ್ಯಾತ್ಮದ ಕೆಲಸ ಒಂದು ಲೌಕಿಕ ಕೆಲಸ ಅಧ್ಯಾತ್ಮದ ಕೆಲಸ ಹಂಸಮಂತ್ರ ಜಪ ಅದರ ಜೊತೆಗೆ ಶ್ವಾಸೋಚ್ಾಸಗಳ ನಿಯಂತ್ರಣೆ ಅದರ ಜೊತೆಗೆ ಅನ್ನ ತಿನ್ನಿಸುವಂತಹದ್ದು ಒಳಗಿರ್ತಕ್ಕಂಥದ್ದನ್ನು ಹೊರಗೆ ಹಾಕ್ವಾ. ಎರಡು ಕೆಲಸ ನೋಡಿ ಎಲೆಯಲ್ಲಿದ್ದದ್ದು ಒಳಗೆ ಹಾಕಿಸಬೇಕಾದ್ರೂ ಅವರಿಬ್ರು ಗಂಡ ಹೆಂಡತಿ ಕೂತ್ಕೊಳ್ಬೇಕು ಒಳಗಿದ್ದದ್ದು ಹೊರಗೆ ಬರಬೇಕಾಗಿದ್ದರೂ ಕೂಡ ಗಂಡ ಹೆಂಡತಿಯ ದಂಪತಿಗಳ ಅನುಗ್ರಹ ನಮಗೆ ಬೇಕು ಅವರಿಬ್ಬರ ಅನುಗ್ರಹ ಇಲ್ಲದೆ ಹೋದರೆ ನಾವೇನೂ ಸಾಧನೆ ಮಾಡಲಿಕ್ಕಾಗುವುದಿಲ್ಲ ಆದ್ರಿಂದ ನಾವು ಊಟ ಮಾಡುವಾಗ ಜಪ ಮಾಡ ಚಿಂತನೆ ಮಾಡಬೇಕಾದ್ದು ಇಬ್ರು ಮುಖ್ಯ ಪ್ರಾಣ ದಂಪತಿಗಳು ಜಪ ಮಾಡ್ತಾ ಇದ್ದಾರೆ ಅನ್ನುವ ಅನುಸಂಧಾನ ನಮ್ಮಲ್ಲಿರಬೇಕು ನಾವೇನು ಮಾತಾಡ್ತೇವೆ ಕೆಟ್ಟ ಶಬ್ದ ಅಪಶಬ್ಧಗಳು ನಮ್ಮ ಬಾಯಿಯಿಂದ ಬರಬಾರದು ಯಾಕೆಂದರೆ ಖಂಡದಲ್ಲಿ ಕೂತು ಹಂಸ ಮಂತ್ರವನ್ನು ಜಪ ಮಾಡ್ತಾರೆ ಹಂಸ ಅಂದರೆ ಅದೇ ಅರ್ಥ ಕೆಟ್ಟದ್ದನ್ನು ಬಿಡಬೇಕು ಬಿಟ್ಟವ ಒಳ್ಳೆದ್ದನ್ನು ಗ್ರಹಿಸಿದವ ಅಂತ ಅರ್ಥ ಅಲ್ವಾ ಶ್ವಾಸೋಚ್ಛ್ವಾಸ ಅಂದರೆ ಅಷ್ಟೇ ಅಲ್ವಾ ಶ್ವಾಸ ಅಂದ್ರೇನು ಉಚ್ಛಾಸ ಅಂದ್ರೇನು ಶ್ವಾಸ ಅಂದರೆ ಒಳ್ಳೆದ್ದನ್ನು ತೆಕ್ಕೊಳ್ಳೋದು ಉಚ್ವಾಸ ಅಂದರೆ ಕೆಟ್ಟದ್ದನ್ನು ಬಿಡುವುದು ಉಂಟು ಅಂದ್ರೆ ಕೆಟ್ಟದ್ದನ್ನು ಬಿಡುವುದು ಒಳ್ಳೆದ್ದನ್ನು ಸ್ವೀಕಾರ ಮಾಡುವುದು ಹಂಸ ಅಂದ್ರೆ ಇಷ್ಟೆ ಹಂ ಅಂದ್ರೆ ಜಗಾತಿ ಕೆಟ್ಟದ್ದನ್ನು ಬಿಟ್ಟವ ಸಹ ಅಂದ್ರೆ ಸಾರತ್ವಾ ಒಳ್ಳೆದನ್ನು ಗ್ರಹಿಸುವವ ಅವನು ಹಂಸ ಅದರಿಂದ ಹಂಸ ಏನು ಮಾಡ್ತಾನೆ ಒಳ್ಳೆದನ್ನು ಇಟ್ಟುಕೊಂಡಿದ್ದಾನೆ ಗುಣ ಪರಿಪೂರ್ಣತ್ವವನ್ನು ದೋಷವನ್ನು ಬಿಟ್ಟಿದ್ದಾನೆ ಅಂತಹ ಹಂಸ ನಾಮಕನ ಎತ್ತರದಲ್ಲಿ ಹಾಡುವ ಹಂಸ ಆ ಸ್ವಾಮಿ ಅಂತಹ ಹಂಸನನ್ನು ಉಪಾಸನೆ ಮಾಡ್ತಾರೆ ಮಾಡುವಾಗ ಹಂಸ ಹಂ ಅಂದರೆ ಶ್ವಾಸವನ್ನು ನಿಜ ಉಚ್ಛಾಸವನ್ನು ಹಂ ಜಂ ಹಂ ಹಾಗೆ ಶ್ವಾಸವನ್ನು ಹಂ ಅದೇ ಆದ್ರಿಂದ ಈ ಹಂಸೋಪಾಸನೆ ಮಾಡುವವ ಅಂದರೆ ಒಳ್ಳೆದನ್ನು ಗ್ರಹಿಸುವವ ಕೆಟ್ಟದ್ದನ್ನು ಬಿಡುವವ ಹಂಸ ಪಕ್ಷಿಯ ಸ್ವಭಾವನೇ ಅದು ನೋಡಿ ಹಂಸ ಏನು ಮಾಡುತ್ತೆ ಹಾಲನ್ನು ಹೀರುತ್ತೆ ನೀರನ್ನು ಅಲ್ಲಿಯೇ ಬಿಡುತ್ತೆ ಒಳ್ಳೆದ್ದನ್ನು ಗ್ರಹಿಸಿ ಕೆಟ್ಟದ್ದನ್ನು ಬಿಡುವಂತಹದ್ದು ನಮ್ಮ ದೇವರೂ ಅಷ್ಟೇ ಮುಖ್ಯಪ್ರಾಣ ದೇವರು ಅಷ್ಟೇ ಕೆಟ್ಟದ್ದನ್ನು ಬಿಡ್ತಾರೆ ಒಳ್ಳೆದನ್ನು ಗ್ರಹಿಸ್ತಾರೆ ಆದ್ದರಿಂದ ನಾವು ಕೂಡ ಅಷ್ಟೇ ಊಟ ಮಾಡುವುದಲ್ಲ ಇದು ಒಳ್ಳೆದನ್ನು ಗ್ರಹಿಸುವುದು ಭಗವಂತನ ಪ್ರಸಾದ ಸ್ವೀಕರಿಸುವುದು ಭಗವಂತನಿಗೆ ಕೊಡುವ ಆಹುತಿಯಿಂದ ಚಿಂತನೆ ಮಾಡಬೇಕಾಗ್ತದೆ ಹಾಗೆಯೇ ನುಡಿಯುವ ಶಬ್ದಗಳು ಕೂಡ ಕೆಟ್ಟ ಶಬ್ದ ಅಪಶಬ್ಧಗಳಾಗಬಾರದು ಒಳ್ಳೆದ್ದನ್ನೇ ನುಡಿಬೇಕು ನಾವು ಕೆಟ್ಟದ್ದನ್ನು ನುಡಿಬಾರದು ನಾವು ಕೆಟ್ಟದ್ದನ್ನು ಬಿಟ್ಟು ಅಪಶಬ್ಧವನ್ನು ದೂರ ಇಟ್ಟು ಅಪಾರ್ಥಕವಾದ್ದನ್ನು ಬದಿಗಿಟ್ಟು ಒಳ್ಳೆದನ್ನು ಮಾತ್ರ ನಾವು ಹೇಳಬೇಕು ಯಾಕೆಂದರೆ ಮುಖ್ಯಪ್ರಾಣ ದೇವರ ಮಾಧ್ಯಮದಲ್ಲಿ ನಾವು ಮಾತನಾಡುವುದು ಅನ್ನುವುದನ್ನು ನಾವು ನೆನಪಿಟ್ಟುಕೊಳ್ಳಬೇಕಂತೆ ಅದಾದ್ರೆ ಹೇಳ್ತಾರೆ ನುಡಿದು ನುಡಿಸುವ ನುಡಿದು ನುಡಿಸುವ ಸರ್ವ ಜೀವರ ಒಳು ಎಲ್ಲ ಒಳಗೂ ಕೂಡ ನುಡಿದು ನುಡಿಸುವ ಇದು ದಾಸರು ಹೇಳಲಿಕ್ಕೆ ಎಲ್ಲಿಯೂ ತಪ್ಪುವುದಿಲ್ಲ ಭಾರಿ ಎಚ್ಚರದಲ್ಲಿ ಮಾತು ಹೇಳ್ತಾರೆ ಅವರು ಮಾಡು ಮಾಡ್ತಾರೆ ಮಾಡಿಸ್ತಾರೆ ತಾವು ನುಡಿಯುತ್ತಾರೆ ನುಡಿಸ್ತಾರೆ ಆದರೆ ಎರಡು ನಾವು ನುಡಿಯುವಾಗ ನಮ್ಮ ಜೊತೆಗೆ ಅವರು ನುಡಿಯುತ್ತಾರೆ ಒಂದ ರೀತಿಯಲ್ಲಿ ಹೇಳಿದರೆ ಒಂದು ಪ್ಲಾಟ್ಫಾರ್ಮಲ್ಲಿ ಒಬ್ಬ ಮಾತಾಡ್ತಾ ಇರ್ತಾನೆ ಅವನು ಬಾಯಿ ಮಾತ್ರ ತೆರೆಯುವುದು ಮುಚ್ಚು ತುಟಿ ಅಲ್ಲಾಡಿಸುವುದಷ್ಟೇ ತೆರೆಯ ಮೆರೆಯಲ್ಲಿ ನಿರ್ದೇಶಕ ಡೈರೆಕ್ಟರ್ ಅಥವಾ ಅಲ್ಲಿ ಹಿಂಬದಿಯಲ್ಲಿ ವಾಯಿಸಿಕೊಡ್ತಾರೆ ಅವರು ಮಾತಾಡ್ತಾ ಇರ್ತಾರೆ ತುಟಿ ಅಲ್ಲಾಡಿದ್ರೆ ಸರಿ ಈ ನಾಟಕಗಳಲ್ಲೆಲ್ಲ ಹಾಡ್ತಾರಲ್ಲ ಹಾಡುವಾಗ ಬಾಯಿ ಮಾತ್ರ ಅಲ್ಲಾಡಿಸುವುದಷ್ಟೇ ಹಿಂಬದಿಯಲ್ಲಿ ಹಾಡ್ತಾ ಇರ್ತಾರೆ ಅಷ್ಟೇ ನಾವು ನುಡಿದು ನುಡಿಸುವ ಆ ಮುಖ್ಯಪ್ರಾಣದೇವರು ನಮ್ಮಿಂದ ನುಡಿಸುತ್ತಾರೆ ನಾವು ನುಡಿಯುವುದಷ್ಟೇ ಅವರು ನುಡಿದು ನುಡಿಸುವ ಅದರೆ ಅವರೇ ನುಡಿದು ಆ ಕೀರ್ತಿ ನಮಗೆ ಕೊಡ್ತಾರೆ ಆದ್ರಿಂದ ಯಾವುದೇ ಶಬ್ದ ಪ್ರಯೋಗ ಮಾಡುವಾಗ ಇಷ್ಟನ್ನು ನಾವು ಎಚ್ಚರದಲ್ಲಿಟ್ಟುಕೊಂಡು ಊಟ ಮಾಡುವಾಗ ಇದನ್ನು ನಾವು ಸ್ಮರಣೆಯಲ್ಲಿ ಇಟ್ಟುಕೊಂಡು ಜಪ ಮಾಡುವಾಗ ಉಪಾಸನೆಯ ಕಲ್ಪನೆಯನ್ನಿಟ್ಟುಕೊಂಡು ನಾವು ಬದುಕುವಾಗ ತಿರುಗುವಾಗ ಮುಖ್ಯಪ್ರಾಣದೇವರ ಅನುಗ್ರಹ ಎಷ್ಟು ಎಂಬುದನ್ನು ಚಿಂತನೆ ಮಾಡಿದರೆ ಈ ಸುಷುಮನ ನಾಡಿಯ ಎರಡು ದಳದ ಚಿಂತನೆ ಅದು ಸಾರ್ಥಕ ಎಂಬಲ್ಲಿ ಇವತನ ಪ್ರವಚನವನ್ನು